ಆಪಾದ ಮೌಳಿಪರ್ಯಂತ ತಘ್ನಾಣಶ್ಯಂತ ಸಿದ್ಧೋರ ವೇದ ಶ್ರಪುರೇಕವಾಕ್ಯಸಾಧಕ ಶಿಷ್ಯಾತಿವತ್ಸಲಾನ್ ಧೀರಾನ್ ಬಳಜಾರು ಗುರುನ್ ಭಜೇ ಶರ್ವಾವೃಂದಕಮೌಳಿವೃಂದೇಯತೆವೃಂದೇ ಆನಂದತೀರ್ಥಾಯ ಶಿರೋಮಣೆಸ್ತ ಪಾದಾರವಿ ಪ್ರಣಮಿ ನಿತ್ಯ ವೇದವ್ಯಾಸಗುಣಾ ವಿದ್ಯಾಧೀಶಸ ಮಾಂ ನಿರಾಶ ಗತಕ್ಲೇಶ ಕುಶಂ ಹರೇಷ ಲಕ್ಷ್ಮೀಕರತಲಾಂಭೋಜಲಾಳನೀಯ ಪದಾಂಜಂ ಪ್ರಣಮಿ ಹಯಗ್ರೀವಂ ದೇವತ ಚಕ್ರವರ್ತಿ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯತಿ ಪ್ರಯ ಜ್ಞಾನ ಪ್ರದ ವಿಬುಧ ಸುರಸೌಖ್ಯದುಖ ಸತ್ಕಾರಣಾತ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಸಕಲಲೋಕನಮಸ್ಕೃತ ತ್ರೈಗುಣ್ಯವರ್ಜಿತಮಯಂ ವಿಭು ಮಾಧ್ಯಮೀಶಂ ವಂದೇ ಭಮಸಿಂದ್ಯ ನಾರಾಯಣ ನಮಸ್ಕೃತ್ಯ ನರಂಚ ನರೋತ್ತಮ್ ದೇವೀಂ ಸರಸ್ವತೀ ವ್ಯಾಸ ತಯ ಮುದೀರೇ ಶ್ರೀಗುರುಭ್ಯೋ ಹರಿ ಅಥೋ ಗಿರೀಶಾಶಾ ಕಲೆಶು ಸುಮಯರೈ ರುದ್ರದೇವರೇ ಮೊದಲಾದವರ ಮನಸ್ಸಿನಲ್ಲಿ ಮಲ್ಕೊಂಡು ಬಿಟ್ಟಿದ್ದಂತೆ ಕಲಿ ಮಮಾರಾ ಸತ್ತು ಹೋದಾ ಅಂತ ಯಾವುದರಿಂದಾಗಿ ಸುವೇಶ್ವರೈ ತನ್ನ ಮಾತುಗಳು ತನ್ನ ಬಾಣಗಳನ್ನು ಪ್ರ ಪರಮಾತ್ಮ ಪ್ರಸಾರ ಮಾಡಿ ಭಗವನ್ಮುಖೇರಿತೈ ನಿಕೃತ ಶೀರ್ಷಃ ಮಮಾರ ತಲೆ ಕತ್ತರಿಸಿಕೊಂಡವನಾಗಿ ತಲೆಯೇ ಇಲ್ಲದೇ ಇದ್ರೆಯೇನು ಉಳಿತಾನೆ ತಲೆ ಕತ್ತರಿಸಿಕೊಂಡವನಾಗಿ ಆತ ಮೃತನಾದೇವತೆಗಳು ಕೂಡ ತತ್ವಜ್ಞಾನದ ರಸವನ್ನು ಅಮೃತ ಆ ಅಮೃತವನ್ನು ಪಾನ ಮಾಡಿದವು ಅಥೋ ಮನುಷ್ಯ ಸುರೇಶು ರೂಪಂತರಿ ಕಲಿಷ್ಟ ಅಶಿಷ್ಟ ತೋ ಮನುಷ್ಯು ಚುಸಂಸ್ಥಿಶ್ಯ ಹರಿಚಿಂತೆಯುಷ್ಯರು ಸೇರ್ಕೊಂಡಿರ್ತಾನೆ ಅವರು ಕೂಡ ಅಥೋ ಮನುಷ್ಯೇಶು ತಥಾ ಅಸುರೇಶು ಮನುಷ್ಯರಲ್ಲಿ ಅಸುರರಲ್ಲಿ ದೇವತೆಗಳಲ್ಲೂ ಹೋಗ್ಕೊಂಡಿದ್ದವನು ತತ್ವಜ್ಞಾನ ಪ್ರಸಾರ ಮಾಡಿದಾಗ ಭಗವಂತ ಅದಕ್ಕೆ ಬೇಕಾಗುವಂತಹ ಶೈಲಿ ರುದ್ರದೇವರಲ್ಲೂ ಬಂದು ಹೋಗ್ಕೊಂಡಿದ್ದ ಹಿಂದೆ ಗ್ರಂಥಗಳಿರಲಿಲ್ವಾ ಅಧ್ಯಯನ ಇರಲಿಲ್ವಾ ಅವರಲ್ಲೆಲ್ಲ ಅಧ್ಯಯನ ಇದ್ದೇ ಇತ್ತು ಈ ನಮಗೀಗ ಅರ್ಥ ಆಗತ್ತೆ ಈಗ ಸ್ವಲ್ಪ ಚೆನ್ನಾಗಿ ಹೇಳಬಹುದು ಅದನ್ನು ಈ ಜಿರಳೆಗಳಿಗೆಲ್ಲ ಜಿರಳೆ ಹೊಡೆಯುವ ಔಷಧಿ ಕಂಡು ಹಿಡಿತಾರೆ ನಾನು ಮನೆಯಲ್ಲಿರೋ ಜಿರಳೆ ಒಂದು ಆವೃತ್ತಿ ಒಂದು ಸುತ್ತ ಸಾಯುತ್ತೆ ಎರಡನೇ ಆವೃತ್ತಿ ಅದನ್ನೇ ಹೊಡೆದ್ರೆ ಅದನ್ನು ಜೀರ್ಣ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಬೆಳೆದು ಬಿಟ್ಟಿರುತ್ತದಕ್ಕೆ ನೆಕ್ಸ್ಟ್ ಜನರೇಷನ್ಗೆ ಹಾಗೆ ಬಂದಿರುತ್ತದು ಅಂದರೆ ಅದನ್ನು ಕೆಡಿಸುವಂತಹ ಅಜ್ಞಾನವನ್ನು ಅವರಲ್ಲಿ ಹೊಕ್ಕೊಂಡು ಹಾಳು ಮಾಡ್ತಾ ಅದಕ್ಕೆ ಆ ಹೊಸ ರೀತಿಯಾದ ಅಜ್ಞಾನಕ್ಕೆ ಹೊಸ ಆ್ಯಂಟಿಬಯೋಟಿಕ್ ಕಂಡು ಅಂತ ಅಂದ್ರೆ ಅದಕ್ಕೆ ಆ ತಕ್ಕಂತೆ ವೇದವ್ಯಾಸ ದೇವರು ಮತ್ತೆ ಆ ವಾಗ್ಮಯ ಶರೀರಗಳನ್ನು ತಮ್ಮ ಬಾಣಗಳನ್ನು ಪ್ರಸಾರ ಮಾಡಿ ರುದ್ರಾದಿ ದೇವತೆಗಳಲ್ಲಿ ಇನ್ನು ಬರಲೇಬಾರದು ಆ ರೀತಿಯಲ್ಲಿ ಅದನ್ನು ನಿವಾರಣೆ ಮಾಡಿದ್ರು ಅವನು ಬಂದು ಎಲ್ಲಿ ಸೇವೆ ಹುಕ್ಕೊಂಡ ಮನುಷ್ಯೇಶು ಅಸುರರಲ್ಲಿ ಸಹಿವಾಗ ಅವರಲ್ಲಿ ಅಧ್ಯಯನ ಅಧ್ಯಾಪನಾದಿಗಳು ಇರೋದೇ ಇಲ್ಲ ದುರಾಗ್ರಹ ಇರುತ್ತೆ ಸ್ವರೂಪದಲ್ಲೇನೇ ದುರಭಿಲಾಷ ಇವೆಲ್ಲ ಇದ್ದಿದ್ದರಿಂದ ಅವರಲ್ಲಿ ಸರಿಯಾಗಿ ಹುಕ್ಕೊಂಡ ಮನುಷ್ಯರಿಗೂ ತಿಳಿವಳಿಕೆ ಕಮ್ಮಿ ಆಶಾಪಾಶಗ್ರಸ್ತರಾಗಿರ್ತಾರದರಿಂದಾಗಿ ಅವರಲ್ಲೂ ಅಂತಹದ್ದಕ್ಕೆ ಅವಕಾಶ ಇದೆ ಆದ್ದು ರೂಪಾಂತರೈಹಿ ಕಲಿರೇವ ಅವಶಿಷ್ಟ ಅಲ್ಲಿ ಮಾತ್ರ ಉಳ್ಕೊಂಡ ಅಲ್ಲಿ ಅವಶಿಷ್ಟ ದೇವತೆಗಳಲ್ಲೂ ಹೋಗಿದ್ದಾಯಿತು ಆದರೆ ಇಲ್ಲಿ ಮಾತ್ರ ಉಳ್ಕೊಳ್ತಾನೆ ತಥೋ ಮನುಷ್ಯೇಶು ಸತ್ಸು ಎಲ್ಲರಲ್ಲೂ ಅಲ್ಲ ಸಜ್ಜನರಲ್ಲಿ ಮಾತ್ರ ಅವನಿರುವವನನ್ನ ವಿನಾಶ್ಯ ಇತಿ ಹರಿನ್ ವಿಚಿಂತೆಯಿತು ಆಗ ಭಾದ್ರಾಯಣ ರೂಪಿ ಶ್ರೀಹರಿ ಅದನ್ನು ಚಿಂತನೆ ಮಾಡಿದನು ತಥೋ ನೃಣಾಂ ಕಾಲಬಲ ಸುಮಂದವಾಯುತಿಂ ಕರ್ಮ ಚಿಕ್ಷಕೃಷ್ಣಃ ದಿವ್ಯಾಸ ವೇದಾನ್ ಸವಿಭುಷ್ಚತುರ್ಧಾ ಚಕ್ರೇ ತಥಾ ಭಾಗವತಂ ಪುರಾಣ ಅಂದರೆ ಮಹಾಭಾರತ ನಿರ್ಮಾಣ ಆಗಿದ್ದ ನಮಗೋಸ್ಕರ ಅಲ್ಲ ಬ್ರಹ್ಮಸೂತ್ರ ನಿರ್ಮಾಣ ಆಗಿದ್ದು ನಮಗೋಸ್ಕರ ಅಲ್ಲ ಗೊತ್ತಾಗುತ್ತೆ ಹಿಂದೆ ಬ್ರಹ್ಮಸೂತ್ರ ಮಹಾಭಾರತಗಳನ್ನು ನಿರ್ಮಾಣ ಮಾಡಿ ಸುರೈಶ್ರುತಂ ದೇವತೆಗಳು ಕೇಳಿದ್ರು ಅದನ್ನು ಪೂರ್ಣ ಮಟ್ಟದಲ್ಲಿ ಅರವತ್ತು ಲಕ್ಷ ಶ್ಲೋಕ ಸಂದರ್ಭ ಅದರ ಪೂರ್ಣ ಉಪಯೋಗ ಆಗೋದು ಅವರಿಗೇನೆ ದೇವತೋತ್ತಮರಿಗೆ ಅದರ ಪೂರ್ಣ ಉಪಯೋಗ ಆಗೋದು ಅದರ ಲಾಭನೇ ಹೊರತು ನಮಗಲ್ಲ ಅದರದ್ದು ಮನುಷ್ಯರನ್ನು ಓಡಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಪರಮಾತ್ಮ ಏನು ನಿರ್ಮಾಣ ಮಾಡಿದಾಗ ವೇದಗಳನ್ನು ಇನ್ನಷ್ಟು ಚಿಕ್ಕದು ಮಾಡಿ ಭಾಗ ಮಾಡಿದ ವಿವ್ಯಾಸ ಸಮಗ್ರ ಒಂದು ವೇದವನ್ನು ಉಪದೇಶ ಮಾಡಿಬಿಡ್ತಾನೆ ದೇವತೆಗಳಿಗೆ ಬ್ರಹ್ಮರುದ್ರಾದಿಗಳಿಗೆ ಒಟ್ಟಿಗೆ ಅಷ್ಟು ಕೊಟ್ಟು ಬಿಟ್ಟಿರಿ ನಮಗಲ್ಲ ಚಿಕ್ಕ ಒಂದು ದೊಡ್ಡ ಚಪಾತಿ ಹಾಕಿದ್ರೆ ಏನಾಗತ್ತೆ ರೀ ಒಂದು ದೊಡ್ಡ ಚಪಾತಿ ಹಾಕಿದ್ರೆ ಅದು ಏನು ತಿನ್ನಬೇಕು ಗೊತ್ತಾಗಲ್ಲ ಅದಕ್ಕೆ ಎರಡೆರಡು ಕೈ ಹಾಕ್ಕೊಂಡು ಏನೇನು ಮಾಡಿ ಒದ್ದಾಡುತ್ತೆ ನೀವು ಆ ಒಂದೇ ಚಪಾತಿಯನ್ನೇ ಹರಿದು ಹರಿದು ಕೊಟ್ಟರೆ ಒಂದು ಸತಿ ಬಾಯಿಗೆ ಇಟ್ಕೊಳಗೆ ಹರಿದು ಕೊಟ್ಟರೆ ಹಾಗೆ ಮೊದಲು ವೇದವನ್ನೇ ಆ ದೊಡ್ಡ ವೇದವನ್ನೇ ಭಗವಂತ ಋಗ್ವೇದ ಯಜುರ್ವೇದ ಸಾಮ್ ಅಂತ ಮಾಡಿ ಅದರಲ್ಲೂ ಕೆಲವು ಭಾಗಗಳನ್ನು ಮಾತ್ರ ತೊಗೊಂಡು ಅಲ್ಲಿ ಶಾಖೋಪಶಾಖೆ ವಿಂಗಡಣೆ ಮಾಡಿ ಕೊಡ್ತಾನೆ ಇದರದಲ್ಲೇ ವಿವರಣೆಯನ್ನು ಭಾಷೆ ದೀಪಿಕಾಚಾರ ಭಾಳ ಚೆನ್ನಾಗಿ ಕೇಳಬಹುದು ಅದನ್ನೆಲ್ಲ ಅದು ತೋರಿಸ್ಕೊಡ್ತಾರೆ ಆಚಾರ್ಯರ ವಚನಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ ಕೃಷ್ಣ ಅಂತ ಕೂಗುವುದು ಕೃಷ್ಣ ಅಂತ ಹಿಂದೆ ಕೂಗ್ತಾ ಇದ್ದಿತ್ತು ವಾಸಿಷ್ಟ ಕೃಷ್ಣನನ್ನೇ ಕೃಷ್ಣ ಅಂತ ಕೂಗ್ತಾ ಇದ್ದಿದ್ದಿತ್ತು ಆಮೇಲೆ ಯಾವುದು ಬಂದ ಮೇಲೆ ಹೆಚ್ಚಲ್ಲಿ ಚಾಲ್ತಿಗೆ ಬಂತು ಕೃಷ್ಣ ಕೃಷ್ಣಸೆ ವಿಶೇಷಣ ಅಂತಂದ್ರೆ ಬೇರೆಯವ್ರಿಗಾದರೂ ವಿಶೇಷಣ ಕೊಟ್ಟು ಹೇಳಬೇಕು ಅದು ಕೃಷ್ಣ ಅಂತಕ್ಷಣ ಬುದ್ಧಿ ಹೋಗ್ತಿತ್ತು ವೇದವ್ಯಾಸ ದೇವರಲ್ಲೇ ಬುದ್ಧಿ ಹೋಗ್ತಿತ್ತು ಅಂತ ಪುರಾಣ ಪ್ರಸಿದ್ಧಿ ಹೇಳ್ತಾರೆ ಆ ಕಾಲಕ್ಕಷ್ಟು ಪ್ರಸಿದ್ಧಿ ಇತ್ತು ಅಂತ ಹೀಗಾಗಿ ಕಾಲಬಲದಿಂದಲೇ ಸುಮಂದಂ ಆಯುಹು ಮತಿಂಚ ಮಂದವಾದಂತಹ ಆಯುಷ್ಯ ಮತಿ ಎಲ್ಲವೂ ಕೂಡ ಕಾಲಬಲದಿಂದ ಪೌಷ್ಟಿಕ ಆಹಾರಾದಿಗಳು ಕಮ್ಮಿ ಆಗ್ತಾನೇ ಬರ್ತವೆ ಎಲ್ಲ ವಾತಾವರಣವೂ ಎಲ್ಲ ಸೇರ್ಕೊಳ್ತಾ ಹೋಗುತ್ತೆ ಅದನ್ನೆಲ್ಲ ಶಕ್ತಿ ಆಗ್ತಾ ಇರೋದ್ರಿಂದಾಗಿ ಎಲ್ಲ ತೊಂಬತ್ತು ವರ್ಷ ಎಂಬತ್ತು ವರ್ಷ ಸಹಜವಾಗಿ ಬದುಕ್ತಾ ಇದ್ದವರು ಎಲ್ಲ ಎಪ್ಪತ್ತು ಅರವತ್ತು ಬರುತ್ತೆ ಇನ್ನೂ ಇನ್ನು ಆಗ್ತಾ ಹೋಗುತ್ತೆ ಕಡೆಗೆ ಅಷ್ಟು ಮೂವತ್ತು ಬದುಕಿಬಿಟ್ಟ ಅಂದ್ರೆ ಪರಮಾಯುಷ್ಯ ಅಂತ ಈ ಆ ಕಡೆಗಳು ನಾಯಿಗಳು ಇವೆಲ್ಲ ಅಷ್ಟೇ ಅವಕ್ಕೆಲ್ಲ ಬಹಳ ಆಯುಷ್ಯ ಇರಲ್ಲ ಇಪ್ಪತ್ತು ಮೂವತ್ತು ವರ್ಷ ಬದುಕಿದ್ರೆ ಮುಗಿ ಇಪ್ಪತ್ತು ವರ್ಷ ಬದುಕಿದ್ರೆ ಆಗೋಯ್ತು ಅವಕ್ಕೆಲ್ಲ ಯಾಕೆಗಳಿಗೆ ಅಷ್ಟೇ ಆಯುಷ್ಯನೇ ಅದು ಮನುಷ್ಯನೂ ಅಲ್ಲಿ ಬಂದು ಕೂತ್ಕೋತ ನನ್ನ ಇಷ್ಟೇನೇ ಆಗಿತ್ತು ಅಷ್ಟೊಳಗೇನೆ ಅದಕ್ಕೇ ಈಗಲೇ ಎಂಟು ವರ್ಷಕ್ಕೆ ಅದು ಭವತೀಯರಾದ್ರು ಸುದ್ದಿ ಕೇಳ್ತೀವಲ್ಲ ಎಲ್ಲ ಬದಲಾಗುತ್ತೆ ಎಲ್ಲ ಕಾಲ್ಮಾನದಲ್ಲಿ ಬರುವಂತಹ ರೋಗ ಶಕ್ತಿ ಕ್ರಾಸಾಗ ಬರೀ ಶಾರೀರಿಕವಾದ ವ್ಯವಸ್ಥೆ ಅಷ್ಟೇ ಅಲ್ಲ ಬುದ್ಧಿ ಕೆಡ್ತಾ ಬರುತ್ತೆ ಬುದ್ಧಿ ಚಿಕ್ಕದಾಗುತ್ತೆ ಬಹಳ ಹೇಳಿದ್ರೆ ತಡೆಯೋಲ್ಲ ನಿಮ್ದೆಲ್ಲ ನಾಲ್ಕು ನಾಲ್ಕು ತಾಸು ಐದೈದು ತಾಸು ಉಪನ್ಯಾಸ ಕೂತ್ಕೇಳ್ತಾ ಇದ್ರು ಅಂದ್ರೆ ಇದು ಹೇಳೋರು ಇಲ್ಲ ಕೆಳೋರು ಇಲ್ಲ ಮಣ್ಣಿನೋವು ಬರುತ್ತೆ ಬೆನ್ನೋವು ಬರುತ್ತೆ ಇನ್ನೇನೋ ಆಗುತ್ತೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಇರೋಲ್ಲ ಎಲ್ಲ ಓಡ್ ಓಡ್ ಓಡು ಈಗೆಲ್ಲ ಫಾಸ್ಟ್ ಲೈಫ್ ಯಾರು ಮನೆಯಲ್ಲೇ ಕೂತ್ಕೊಂಡು ಕುಟ್ಟಿ ಪುಡಿ ಮಾಡಿ ರುಬ್ಬಿ ಬೇಕಾದ ಭಕ್ಷ್ಯ ಭಜ್ಯ ಇದೆಲ್ಲ ಅಂಗಡಿಯಲ್ಲಿ ಸಿಗಬೇಕೀಗ ಬೆಣ್ಣೆ ಕೂಡ ತುಪ್ಪ ಕೂಡ ಅಲ್ಲೇ ಆಗಿ ಎಲ್ಲ ಬಂದ್ಬಿಟ್ಟಿರ್ಬೇಕು ಆ ತಗೊಂಡು ಇವ್ರು ಬಳಕೆ ಮಾಡ್ಕೊಳೋದು ಅದಕ್ಕೆಲ್ಲ ಹೇಗೆ ಅಕ್ಕಿ ಯಾವ ಮರದಲ್ಲಿ ಬೆಳೆಯುತ್ತೆ ಅಂತ ಕೇಳೋ ಜನ ಪರಿಚಯವೇ ಇಲ್ಲದೇ ಇರೋ ಅಂತ ಬದುತಾ ಇದ್ದಾಳೆ ಅದಕ್ಕೆಲ್ಲ ಏನು ಆಯುಷ್ಯ ಮತ್ತೆ ಎಲ್ಲ ಕಮ್ಮಿ ಆಗ್ತಾ ಬರ್ತಾರೆ ಹ್ರಾಸ ಆಗ್ತಾ ಇರು ಕರ್ಮಜ್ ಈ ಇದಿಷ್ಟೆಲ್ಲ ಕಮ್ಮಿ ಆದ ಮೇಲೆ ಇನ್ನು ಹೆಚ್ಚೆಚ್ಚು ಕೆಲಸ ಮಾಡ್ಲಿಕ್ಕಾಗತ್ತ ಅದು ಕಮ್ಮಿನೇ ಆಗ ಹೋಗುತ್ತೆ ಕರ್ಮಜ ಎಲ್ಲವನ್ನೂ ವೀಕ್ಷ್ಯ ನೋಡಿ ಎಷ್ಟು ಕಾರುಣ್ಯ ಪರಮಾತ್ಮನಿಗೆ ಮುಂದೆ ಏನಾಗುತ್ತೆ ಅಂತೆಲ್ಲ ಗೊತ್ತು ತಾನೇ ಸೃಷ್ಟಿಗೆ ತಂದವನು ತಾನೇ ಪ್ರತಿಕ್ಷಣದಲ್ಲಿ ನಿರ್ವಹಣೆ ಮಾಡ್ತಾ ಇರು ಅದಕ್ಕೆ ವಿವ್ಯಾಸವೇದಾನ ಸವಿಭುಶ್ಚತುರ್ಧ ತಥಾ ಭಾಗವತಂ ಪುರಾಣಂ. ಭಾಗವತ ಪುರಾಣವನ್ನು ರಚನೆ ಮಾಡಿದ ಪರಮಾತ್ಮ ಆಚಾರ್ಯ ಹೇಳ್ತಾ ಇದ್ದಾರೆ ಮಾತ ಅಂದ ಮೇಲೇನು ನಿತ್ಯ ಭಾಗವತ ಶ್ರವಣವನ್ನು ಇಟ್ಟುಕೊಂಡ್ರೆ ನಮಗೋಸ್ಕರ ನಿರ್ಮಾಣ ಆಗಿರುತ್ತೆ ಅಧಿಕಾರಿಗಳು ವೇದಾಧ್ಯಯನ ಮಾಡಬೇಕು ಸ್ವಲ್ಪಲ್ಲ ಸ್ವಲ್ಪನಾರು ಮಾಡ್ತಾನೇ ಇರಬೇಕು ಅಧಿಕಾರಿಗಳು ಬಿಡಬಾರದು ಜೊತೆಯಲ್ಲಿ ಭಾಗವತ ಪುರಾಣ ಏನಿದೆಯಲ್ಲ ನಮಗೋಸ್ಕರನೇ ನಿರ್ಮಾಣ ಆಗಿರೋದು ಭಾಗವತ ಪುರಾಣ ಕೇಳಿದರೆ ಮಾತ್ರ ಕಲಿ ಓಡುತ್ತೆ ಮನುಷ್ಯರಿಗಾದ ಆಚಾರ್ಯ ಕಲಿಮಲ ಸಂಸೃತಿ ಕಾಲನೋಖಿಲೇಶೋ ಹರಿತರತ್ರ ನ ಗೀಯತೆ ಹ್ಯಭೀಷ್ಣ ಇಹತ್ತು ಪುನರ್ ಭಗವಾನ್ ಅಶೇಷ ಮೂರ್ತಿ ಪರಿಪಟಿತೋನುಪದ್ ಕಥಾಪ್ರಸಂಗೈ ಭಾಗವತನೇ ಹೇಳುವ ಪದ್ಯ ಸುತಾಚಾರ್ಯ ಕಡೆಗೆ ಮಂಗಳಾನುಷ್ಠಾನ ಮಾಡಬೇಕ ಅವರ ಅವರೇ ವರ್ಣನೆ ಮಾಡುವುದು ಕಲಿಮಲ ಸಂಸೃತಿ ಕಾಲನ ಅದನ್ನ ನಾಶ ಮಾಡುವಂತಹ ಕಲಿಮಲ ಹೋಗಬೇಕು ಕಲಿಕಾಲುಷ್ಯ ಹೋಗಬೇಕು ನಮಗೆ ಒಳ್ಳೆ ಪದಾರ್ಥದಲ್ಲಿ ಅಭಿರುಚಿ ಹುಟ್ಟಬೇಕಾ ಭಾಗವತ ಕೇಳಿ ಅರಣ್ಯಕಾಚಾರ ಇದನ್ನೇ ಅನುಸರಣೆ ಮಾಡ್ತಾರೆ ದೊಡ್ಡವರು ಇದನ್ನೆಲ್ಲ ಸರಿಯಾಗಿ ಬಲ್ಲವರಾಗಿದ್ದರು ಅವ್ರು ಮಾಡಿದ ಕೆಲಸ ಏನು ಮಾಡಿದ್ರು ಆಗ ಉಪದೇಶ ಪತ್ರದಲ್ಲಿ ಕಡೆಗೆಲ್ಲ ಆದಮೇಲೆ ಬರೆದು ಕಳಿಸ್ತಾರೆ ಅವ್ರು ಬೋಕಾಗಿ ಅನಂತಾದ್ರಿ ಭೀಮಾಚಾರ್ಯರಿಗೆ ಅಂತ ಬರೀತಾ ಕಡೆಗ ಪತ್ರದ ಕಡೇ ಭಾಗದಲ್ಲಿ ಒಳ್ಳೆಯ ಭಕ್ಷ್ಯಭುಷ್ಯ ಇದ್ರೂ ನಮಗೆ ರುಚಿ ಹಚ್ಚುತ್ತಾ ಇಲ್ಲ ಅಂದರೆ ಏನರ್ಥ ಜ್ವರ ಬಂದಿದೆ ಅಂತ ಅರ್ಥ ಹರಿವಾಯುಗಳ ಮಹಿಮಾ ಅದ್ಭುತವಾಗಿದೆ ಅದನ್ನೆಲ್ಲ ಕೇಳೋದು ಹೇಳೋದು ಎಲ್ಲ ಮಾಡಬೇಕು ಅಲ್ಲಿ ಆ ಕರ್ಮಾನುಷ್ಠಾನದಲ್ಲಿ ಆಸಕ್ತಿ ಬರಬೇಕು ಆ ವ್ಯಾಪಾರದಲ್ಲಿ ಆಸಕ್ತಿ ಬರಬೇಕು ಬೇರೆ ಬೇರೆ ಸಾಂಸಾರಿಕ ಪದಾರ್ಥಗಳನ್ನು ಹಂಚಿಕೊಂಡು ಆ ದುರಭಿಲಾಷೆಯಲ್ಲಿ ಬಿದ್ದು ಕುಕರ್ಮಗಳನ್ನು ಮಾಡಿ ನೆರೆಯಕ್ಕೆ ಹೋಗಲಿಕ್ಕೆ ಏನು ಬೇಕೋ ಹೋಗಲಿಕ್ಕೆ ಏನು ಎಲ್ಲ ವ್ಯವಸ್ಥೆ ಮಾಡ್ಕೋತಾ ಇದ್ದೇವೆ ಇದು ದೂರ ಆಗಬೇಕು ಸನ್ಮಾರ್ಗಕ್ಕೆ ಬೀಳಬೇಕು ಅದರಲ್ಲಿ ಅಭಿರುಚಿ ಹುಟ್ಟಬೇಕು ಉತ್ಸಾಹದಿಂದ ನಾವು ಮಾಡಬೇಕು ಇದಕ್ಕೆಲ್ಲ ಏನು ಕಾರಣ ಏನ್ ಮಾಡಿದರೆ ಬರುತ್ತೆ ಇಲ್ಲ ರೋಗ ರುಜಿನ ಅನಾಸಕ್ತಿ ದೊಡ್ಡ ರೋಗ ಎಲ್ಲ ರೋಗಗಳಿದ್ದ ಶಾರೀರಿಕವಾಗಿ ಮಾನಸಿಕವಾಗಿ ರೋಗ ರುಜಿನಗಳು ಆಲಸ್ಯಾದಿಗಳು ಎಲ್ಲ ಸೇರಿಕೊಂಡಿದೆ ಇದಿಷ್ಟು ದೂರ ಆಗಬೇಕು ಏನು ಮಾಡಬೇಕು ಅದಿರೋದರಿಂದಲೇ ಇವತ್ತು ನಾಲಿಗೆಗೆ ರುಚಿ ಹಚ್ಚುತ್ತಾ ಇಲ್ಲ ಭಕ್ಷ್ಯ ನಾಲಿಗೆಗೆ ರುಚಿ ಹತ್ತದೆ ಇದ್ದಂತೆ ಬಾ ಬೇರೆ ಯಾವುದೋ ನಮಗೆ ರುಚಿ ಹಚ್ಚುತ್ತಾ ಇಲ್ಲ ಭಗವದ್ಗ್ರಂಥಗಳು ಅದು ರುಚಿ ಹಚ್ಚಬೇಕಾಗಿದ್ದರೆ ಏನು ಮಾಡಬೇಕು ನಾನು ಔಷಧಿ ಕಳಿಸ್ತೇನೆ ಅಂತ ನೀವು ಔಷಧಿ ತೊಗೊಂಡ್ರಿ ತಾನಾಗ ರೋಗವಾಸಿ ಆಗುತ್ತೆ ಜ್ವರ ಹೋಗುತ್ತೆ ನಮ್ಗೆ ತಾನಾಗ ತಾನೇ ರುಚಿ ಹತ್ತತ್ತೆ ಅಂತ ಯಾವುದೊಂದು ಔಷಧಿ ಭಾಗವತ ಸಾರೋದ್ಧಾರ ಆಧ್ಯಾತ್ಮಿಕ ರಸರಂಜಿನಿ ಅಂತ ಎರಡು ಗ್ರಂಥ ಅಂತ ಒಂದು ಟಾನಿಕ್ ರಸರಂಜಿನಿ ಅನ್ನೋದು ಒಂದು ಟಾನಿಕ್ ಆಧ್ಯಾತ್ಮಿಕ ರಸರಂಜಿನಿ ಇನ್ನೊಂದು ಭಾಗವತ ಸಾರೋದ್ಧಾರ ಅದು ವರ್ಷ ಇಡೀ ಬಿ ಪಿ ಥೈರಾಯ್ಡು ಬಂದವರು ದಿವಸಾತ ಹೋಗ್ತಾನೆ ಇರ್ತಾರಲ್ಲ ಹಾಗೆ ಇರೋ ತನಕನೂ ಕೂಡ ಒಂದೊಂದು ಒಂದೊಂದು ಪದ್ಯ ಬಾಯಿಗೆ ಹಾಕೋತಾ ಇದ್ರೆ ಅವತ್ತಾವತ್ತು ಕಲಿ ಓಡೋಗ್ತಾ ಇರ್ತಾನೆ ಅವತ್ತಾವತ್ತು ರೋಗವಾಸಿ ಆಗ್ತಾ ಇರ್ತದೆ ಸರಿಯಾಗಿ ಆಗ್ತೈತೆ ಮುನ್ನೂರ ಪದ್ಯ ಇದೆ ಪ್ರತಿನಿತ್ಯ ಒಂದು ಪದ್ಯ ಕೇಳ್ತಾ ಇರ್ಬೇಕು ಪ್ರತಿನಿತ್ಯ ಒಂದು ಪದ್ಯ ಕೇಳ್ತಾ ಇದ್ರೆ ಯಾವ ರೋಗನೇ ಬರೋಲ್ಲ ಈಗ ಆರಣ್ಯಕಾಚಾರ್ಯ ತೋರಿಸಿದ್ದು ಅದಕ್ಕೆ ಆಚಾರ್ಯರ ಮಾತಿನ ಸಮ್ಮತಿ ಇದೆ ಭಾಗವತ ರಚನೆಯಾಗಿದ್ದು ಅದಕ್ಕೋಸ್ಕರ ಅಂತನೇ ಭಾಗವತ ಹೇಳ್ತಾ ಇದೆ ಕಲಿಯನ್ನು ಓಡಿಸಲಿಕ್ಕಿರುವಂತಹ ಏಕೈಕ ಮಾರ್ಗ ಅಂತಂದರೆ ಭಾಗವತ ಆ ಮಾತಿನ ಶೈಲಿ ಮತ್ತೆ ಮಹಾಭಾರತ ನಿರ್ಮಾಣ ಆಗಿದೆ ಬ್ರಹ್ಮಸೂತ್ರ ಕುಟ್ಕೊಂಡು ಕೇಳ್ತಾ ಇದ್ದರೆ ಆ ಅರ್ಥ ಆಗೋಲ್ಲ ನಮ್ಗೆ ಅರ್ಥ ಆಗೋಲ್ಲ ಅದು ನಮಗರ್ಥ ಆಗಿ ನಮಗೆ ಜೀವನ ಆಗ್ಬೇಕಲ್ಲ ಔಷಧಿ ಔಷಧಿ ಇದೆ ಅಂತ ತೊಗೊಂಡ್ಬಿಡ್ಬಾರ್ದು ಅದು ಜಿ ಅಂತ ಕೊಟ್ಟಿರ್ತಾರದನ್ನ ಆಯೋಗ ಅದು ನೋಡ್ಬೇಕು ಅದನ್ನ ಅದು ನೋಡಿದನೆ ಅದನ್ನ ಜಾಸ್ತಿ ಹೈಡೋಸ್ ತಗೊಂಡ್ಬಿಟ್ರೆ ಹಿಂಗೆ ಏನೇನೋ ನಡೆದು ಹೋಗುತ್ತೆ ನಮ್ಮ ತೂಕಕ್ಕೆ ಎಷ್ಟು ತಕ್ಕಾಗಿ ಇಷ್ಟು ಔಷಧಿ ಕೊಡ್ಬೇಕು ಅನ್ನೋದು ಮೆಜರ್ಮೆಂಟ್ ಇರುತ್ತಲ್ಲ ಲೋಕದಲ್ಲಿ ಹಾಗಿದ್ದ ಹಾಗೆ ಇದು ನಮಗನುಕೂಲ ಆಗುವಂತೆ ಮಾಡಿಕೊಟ್ಟಿರುವ ಗ್ರಂಥ ವಿಶೇಷ ಯಂತಹ ತಮಸಾ ಅನುಷ್ಟಾ ತಾಂಸು ವಾಕ್ಯ ತಮಸೋ ವಿಮು ಚಾರಲೋಕಾನ್ ಸಪತಿ ಪ್ರಯಾಣ ಕೀಟಂ ವ್ಯಪಶ್ಯತೆ ತಮುವಾ ಚ ಕೃಷ್ಣ ಆ ಕಾಲಕ್ಕೆ ಇನ್ನೊಂದು ಮಹಿಮಾನ ಹಿಡಿತಂತೆ ಯಾರ್ಯಾರು ಎಲ್ಲೆಲ್ಲಿ ಹೇಗಿದ್ದಾರೆ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೆಲ್ಲ ನೋಡಿಕೊಂಡು ಅವರವ್ರಿಗೆ ಆ ಉಪಾಯ ಹೇಳಿಕೊಟ್ಟಿದ್ದ ಅಂತ ಈ ಭಾಗವತವನ್ನೇ ಅಲ್ಲೆಲ್ಲೋ ಹೋದಾಗ ಉಪಾಯ ಪ್ರಯೋಗ ಮಾಡೋದು ಅಯ್ಯನು ಯಾರನ್ನೋ ತಮಗೆ ಬಹಳ ಬೇಕಾದವರನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ದಾರ ಆ ಹೆಂಡ್ತಿ ಕಳ್ಕೊಂಡು ಒದ್ದಾಡ್ತಾ ಇದ್ದಾನೆ ಬಹಳ ಚಲಿಯಿದ್ಲು ಇನ್ನೂ ಯುವತಿ ಆ ಕಳ್ಕೊಂಡ್ಬಿಟ್ಟಿದ್ದಾನೆ ಒದ್ದಾಡ್ತಾ ಐಲ ಗೀತೆ ಕೇಳಿ ಐಲ ಗೀತೆ ಎಲ್ಲದಕ್ಕೆ ಮದ್ದಿದೆ ಇನ್ನೊಬ್ಬರು ಮುಂದೆ ಹೆಣ್ಣು ಆಡ್ಕೊಂಡ್ಬಿಡ್ತಾರ್ಟೆ ಏ ಹೆಣ್ತಿ ಹೆಂಡತಿ ಹೆಣ್ತಿ ಸಾಯ್ತೀನಿ ಒದ್ದಾಡ್ತಾ ಇರೋನಿಗೆ ಗೊತ್ತು ಅನಾಗುತ್ತೆ ಅಂತ ಮಗುನ ಕಳ್ಕೊಂಡ್ಬಿಟ್ಟಿದ್ದಾನೆ ಬಾಯ್ ಬಾಯ್ ಬಡ್ಕೊತಾ ಇದ್ದಾನೆ ದೇವ್ರನ್ನೂ ಬೈಕೋತಾ ಇದ್ದಾನೆ ಆ ಏನಾಗಿದೆ ಏನು ಇಡೀ ಜೀವನ ಮಕ್ಕಳಾಗಬೇಕು ಐದು ಲಕ್ಷ ಮದುವೆ ಆಗಿದ್ದ ಎಲ್ಲೋ ಯಾವುದೋ ಒಂದು ಉಪಾಯದಿಂದ ಒಂದು ಮಗು ಹುಟ್ಟಿದೆ ಪಾಪ ಏನೋ ವಿಷ ಅಂದ್ರೆ ಬಂದಾಕ್ಬಿಟ್ಟು ರಾಜ್ಯ ಅಳಬೇಕಾಗಿದ್ದು ಮುಂದೆ ಇಡೀ ಧರ್ಮ ಶಾಸನ ಮಾಡಬೇಕಾಗಿದ್ದು ಒಂದು ಬಹಳ ಅದರಿಂದ ಆಸೆ ಇಟ್ಕೊಂಡಿದ್ದ ಸತ್ ಹೋಗ್ಬಿಟ್ಟು ಏನಾಗುತ್ತೆ ಪ್ರಸಂಗ ಬಾಯ್ ಬಾಯಿ ಬಿಡ್ಕೊಂಡು ಅಳ್ತಾ ಇದ್ದಾನೆ ಚಿತ್ರಕೇತು ಮಹಾರಾಜ ಅಲ್ಲಿ ಏನು ಉಪಾಯ ಬೇಕಾ ನೀವು ಕತೆ ಕೇಳಿ ತಮ್ಮ ಸತ್ ಹೋಗಿದ್ದಾಗ ಅಳತಾ ಕೂತಿದ್ರು ಮಗನನ್ನು ಕಳ್ಕೊಂಡು ದಿತ್ತಿದೇವಿ ಮುಂತಾದವರು ಅವಾಗ ಏನೇನು ಬೇಕೋ ಅದನ್ನೆಲ್ಲ ಗಂಡನನ್ನು ಕಳ್ಕೊಂಡಿದ್ದವನ್ನ ಸುಯಜ್ಞರಾಜನ ಚರಿತ್ರೆಯನ್ನ ಪ್ರೇತ ಬಂಧುಗಳಿಗೆ ಹೇಳಿದ್ದನ್ನ ಯಾವದೇವರೇ ಬಂದು ಹೇಳಿದ್ದನ್ನು ಚರಿತ್ರೆ ಹೇಳಿ ಮದ್ದು ಮಾಡಿದ್ದಾರೆ ಹೀಗೆ ಇನ್ನು ವೈರಾಗ್ಯ ಏನು ಸಂಸಾರ ಅಂತ ಕಟ್ಕೊಂಡು ಮನೆ ಮಠ ದೊಡ್ಡ ದೊಡ್ಡ ಏನ್ ಬೇಕಾದ್ದೆಲ್ಲ ಸಂಪಾದನೆ ಮಾಡಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂತ ಹೀಗೆಲ್ಲ ಏನೇನೋ ಕಲ್ಪನೆ ನಮಗೆ ಅದು ಒಂದು ಎರಡು ಎರಡು ಮದುವೆ ಮಾಡ್ಕೋಬೇಕು ದೊಡ್ಡ ದೊಡ್ಡ ಅರಮನೆಗಳಿರಬೇಕು ಎಲ್ಲಿ ಬೇಕಾದ್ರೂ ಹೋಗ್ಬೇಕು ಎಲ್ಲಿ ಬೇಕಾದ್ರೂ ಬರಬೇಕು ಇವೆಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಬ್ಬರು ಋಷಿಗಳ ಪ್ರಕರಣ ಇದೆ ಒಂದು ಕರ್ದಮ ಪ್ರಜಾಪತಿಗಳು ದೇವಹೂತಿ ದೇವಿ ಅಂತ ಕೇಳ್ಕೊತಾಳೆ ನೂರು ವರ್ಷ ಒಂಬತ್ತೊಂಬತ್ತು ಋತು ರೂಪು ತಗೊಂಡು ಒಂಬೈನೂರು ರೂಪುಗಳಷ್ಟೋದು ಒಂಬೈನೂರು ವರ್ಷದಷ್ಟು ಕಾಮಗಾಮಿ ವಿಮಾನ ದೇವತಾ ಮನೆಗಳನ್ನು ವಿಹಾರ ಮಾಡಿದ್ವಿ ಇಷ್ಟಾದರೂ ಇಂದ್ರಿಯ ಸಾಕು ಅನ್ನತ್ತ ಇಲ್ಲ ಇನ್ನೂ ಬೇಕು ಅನ್ನತ್ತ ಅದು ಸ್ವರೂಪದಲ್ಲಿ ಇದೆ ಆ ಮೇಲ್ಗಡೆಗೆ ಈ ಲಿಂಗ ಶರೀರ ಸ್ವರೂಪದ ಮೇಲೆ ಅಂಟ್ಕೊಂಡ್ಬಿಟ್ಟಿದೆ ಅಲ್ಲಿರೋದದು ರೋಗ ಈ ಕಲ್ಕೊಳ್ಳೋದು ಹೇಳ್ ಅದಕ್ಕೆ ಉಪಾಯಗಳಿದ್ದಾರೆ ಸೌಭರ್ಯ ಋಷಿಗಳು ಮೀನುಗಳನ್ನು ನೋಡಿ ಸಂಸಾರ ಚೆನ್ನಾಗಿರುತ್ತೆ ಅಂತ ಮದುವೆ ಮಾಡಿಕೊಂಡು ಹೋಗಿ ಅಲ್ಲ ಅವಸ್ಥೆ ಪಟ್ಟರೆ ಏನಾಗುತ್ತೆ ನಿದ್ದರೆ ನಿಂತರೆ ಅಂತ ಒದ್ದಾಡುವವರಿಗೆ ನಿದ್ದರೆಂತ ಒಂದು ಪ್ರಕರಣ ಇದೆ ದೇವರ ಸೇವೆ ಮಾಡ್ತಾ ಅಹಮ್ಮನ್ನು ತೋರಿಸಿದ್ರೆ ನಮಗೆ ದೇವರು ಸಿಕ್ಕಿದ್ದಾನೆ ಗೊತ್ತಾತ ಅಹಮ್ಮು ತೋರಿಸ ಗೋಪಿಗೀತೆ ಅದಕ್ಕೆ ಮದ್ದಿದೆ ಯಾವುದಕ್ಕಿಲ್ಲ ಬರೀ ಒಂದು ಏಕಾದಶಿ ಆದಿಗಳನ್ನು ಮಾಡಿದರೂ ಭಗವಂತ ಎಷ್ಟು ಪ್ರೀತನಾಗ್ತಾನೆ ನಮಗಿಂತ ಹಿರಿಯರಾದವರೇ ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಸಾತ್ವಕರೇ ಅವರು ದೊಡ್ಡವರೇ ಹಿರಿಯರೇ ದುರ್ವಾಸನ ಅಂದರೆ ರುದ್ರದೇವರ ಅವರು ಅಂಶ ಸಂಭೂತರು ದ್ವಾದಿಶಿ ವರ್ತ ಮಾಡಬೇಕು ಶಾಸ್ತ್ರದಲ್ಲಿ ಹೇಳಿದೆ ಅದು ಮಾಡ್ತೇನೆ ಅಂತ ಹೊರಟ್ರೆ ನೀನು ಕೊಂದುಬಿಡ್ತೇನೆ ಅಂತ ಹೊರಟು ಬಿಟ್ಟಿದ್ದಾರೆ ಏನು ಮಾಡಬೇಕು ಸ್ವಾಮಿ ನೀನು ಕೆಲಸ ಮಾಡಿದ್ದೇನೆ ನೀ ಏನು ಮಾಡಿದ್ರು ಅನುಭವಿಸ್ತೇನೆ ಅಂತ ನಿಂತುಬಿಟ್ಟರು ಅಂಬರೀಷ ರಾಜ ಆ ಚಕ್ರ ರಕ್ಷಣೆ ಮಾಡಿಬಿಡ್ತು ನಿಮಗೆ ಏನು ಪ್ರಶ್ನೆ ಬರುತ್ತೆ ಜೀವನದಲ್ಲಿ ಏನು ಆಪತ್ತಿದೆ ಬೆಕ್ಕಾದಲ್ಲಿ ಅಪ್ಪನೇ ಕೊಲ್ಲಿಕ್ಕೆ ಹತ್ತು ಸತಿ ಪ್ರಯತ್ನ ಮಾಡಿದ್ರು ಕೂಡ ಕೊಲ್ಲಕ್ಕಾಗಲ್ಲ ಜಗದಪ್ಪ ನಾನಿದ್ದೇನೆ ಎಂದು ತೋರಿಸ್ಕೊಂಡಿದ್ದಾರೆ ಸಿಂಹಾವತಾರದಲ್ಲಿ ಭಾಗವತದಲ್ಲಿ ಏನಿಲ್ಲ ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಅವರವರಿಗೆ ಎಷ್ಟು ಚೆನ್ನಾಗಿ ಆಚಾರ ಬಿಡಿಸಿ ತೋರಿಸ್ತಾರೆ ಏ ಎ ಸಂತಹ ತಮಸಾ ಅನುಶಿಷ್ಟಾಹ ಎಲ್ಲೆಲ್ಲಿ ಕತ್ತಲು ಬಂದು ಎಲ್ಲೆಲ್ಲಿ ಸಿಕ್ಕೊಂಡಿದ್ದಾರೆ ಅಲ್ಲಲ್ಲ ಅಲ್ಲಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಎಲ್ಲೋ ಕತ್ತಲು ಬಂತು ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇದೆ ಅದೇ ಭಾಗವತ ತಂದ್ರೆ ಬೆಳಕು ಬಂತು ಮುದುಕೋದು ಇನ್ನೆಲ್ಲೋ ಕತ್ತಲೆ ಬಂತ ಮತ್ತೆ ಭಾಗವತ ಮುದುಕೋದು ಅದೊಂದೇ ಉಪಾಯನೂಪ ಭಾಗವತ ಇಷ್ಟು ದೊಡ್ಡ ಗ್ರಂಥ ಅದು ತಮಸಾನುಶಿಷ್ಟ ತಮಸ್ತಾನ್ ಸುವಾಕ್ಯ ಇಸ್ತಮಸೋ ವಿಂಚನ್ ಆ ಕತ್ತಲೆಯಿಂದ ಹೊರಗೆ ತೆಗೆದಿದ್ದೆ ದೊಡ್ಡವರ ಬಾಯಲ್ಲಿ ಸದಾಚಾರಿಗಳ ಬಾಯಲ್ಲಿ ಸರಿಯಾದ ಕ್ರಮದಲ್ಲಿ ಆ ಪಾರಂಪರಿಕವಾದ ಆ ಮಾತನ್ನು ಕೇಳಿದ್ರು ಅಂತಂದರೆ ಅದಕ್ಕೆ ಪುಷ್ಟಿ ಜಾಸ್ತಿ ಒಂದು ಮಾತು ಕೇಳಿದ್ರು ಅಂತಂದರೆ ಅವರಿಗೆ ಅಜ್ಞಾನ ಹೋಯಿತು ಅಂತರ್ಥ ಅಷ್ಟು ಚಂದ ಭಾಗವತ ಗ್ರಂಥವನ್ನು ನಿರ್ಮಾಣ ಮಾಡಿ ಆ ವಾಕ್ಯಗಳಿಂದಲೇ ಎಲ್ಲರಿಗೂ ಕೂಡ ಅಜ್ಞಾನಾಕ್ಕೆ ಕತ್ತಲೆಯನ್ನು ಓಡಿಸಿ ಸುಜ್ಞಾನದ ಮಾರ್ಗವನ್ನು ತೋರಿಸಿ ಕೊಟ್ಟು ಬಿಟ್ಟನಲ್ಲ ಪರಮಾತ್ಮ ಇನ್ನು ಹಡ್ಕೊಂಡು ಹೊರಟೋಗ್ತಾರೆ ಮೋಕ್ಷಕ್ಕೆ ಹೋಗ್ತಾ ಇರೋದೆ ಅದನ್ನು ಕುಂದಾಪುರ ದೊಡ್ಡ ಸ್ವಾಮಿಗಳು ಅಂತಿದ್ರಂತೆ ಗ್ರಾಂಟ ಕ್ರೋಡ್ ಅಂತ ಬದ್ಧ ಸಿದ್ಧಾಂತ ಅಂತಂದ್ರೆ ಏನು ಅಂತ ಅವ್ರು ಹೇಳ್ತಿದ್ರಂತೆ ಯಾ ಶಬ್ದ ಅರ್ಥ ಗೊತ್ತಿಲ್ಲ ಅವ್ರು ಅಂತಿದ್ರು ನಮ್ಮ ಆಚಾರ ಹೇಳ್ಬೇಕಂತ ಓಡ್ತಾ ಇರೋದು ಏನು ಕಣ್ಣು ಮುಚ್ಚಿಕೊಂಡು ಓಡ್ತಾ ಇರಬೇಕಷ್ಟೇನೆ ಅಂಥ ರಸ್ತೆ ಇದು ಅಂತ ಅಂದ್ರೆ ಆ ಕ್ರಮದಿಂದಾಗಿ ಚಚಾರ ಲೋಕಾನುಸಪತಿ ಪ್ರಯಾಂತಂ ಹಿಂಗೆಲ್ಲ ಕಡೆ ಓಡಾಡ್ತಾರೆ ಪರಮಾತ್ಮ ಏನ್ ಪುಣ್ಯ ಮಾಡಿದೆ ಎಲ್ಲ ಭೂಭಾಗ ಎಲ್ಲ ಕಡೆ ವೇದವ್ಯಾಸದೇವರು ಸಂಚಾರ ಮಾಡಿದ್ದಾರೆ ಸಂಚಾರ ಮಾಡುತ್ತಾ ಮಾಡ ಒಂದು ಕೀಟ ನೋಡಿದ್ರಂತೆ ಸಾವಿರ ಹುಳು ಕೀಟ ಅಂತ ಸಾವಿರ ಕಾಲಿನ ಕೀಟ ಅಂತ ಈ ಕೋಡುಬಳೆ ಹುಳು ಅಂತ ಅದಕ್ಕೆ ಕನ್ನಡದಲ್ಲಿ ಸ್ವಲ್ಪ ಈ ಕೆಲವು ನದಿ ತೀರೆಗಳಿಗೆ ಅಷ್ಟೊಂದ್ರೆ ವಿಪರೀತ ಇರ್ತವೆ ಓಡಾಡ್ತಾ ಇರುತ್ತದೆ ದಪ್ಪ ದಪ್ಪಕ್ಕೆ ಇಷ್ಟುದ್ದ ಇಷ್ಟುಷ್ಟುದ್ದ ಇರ್ತವೆ ಯಾರನ್ನ ಮುಟ್ಟುಬಿಟ್ರು ಅಂತಂದ್ರೆ ಕೋಡುಬಳೆ ಥರ ಸುತ್ತಕೊಂಡ್ಬಿಡುತ್ತೆ ತನ್ನೇ ತಾನು ಸುತ್ತಕೊಂಡ್ಬಿಡುತ್ತೆ ಸಾವಿರ ಕಾಲ ಒಟ್ಟಿಗೆ ಆಡಿಸ್ಕೊಂಡು ಹೋಗ್ತಾ ಇರುತ್ತೆ ಅಂತ ಒಂದು ಕೀಟ ನೋಡಿದ್ರಂಥದ್ದು ಅವನ ಕೀಟ ಅವ ತನ್ನ ಭಕ್ತ ಪರಮಾತ್ಮನ ಭಕ್ತ ಆ ಏನೋ ಪ್ರಾರಂಭಕರ್ಮ ಅವನಿಗೆ ಆ ಶರೀರ ಬಂದಿದೆ ನೆಲ್ಲೇನೇನು ಉದ್ಧಾರ ಮಾಡ್ತಾನೆ ಶರೀರ ಪ್ರಯೋ ಶರೀರ ಬಂಧಕನೂ ಅಲ್ಲ ಪ್ರಯೋಜಕನೂ ಅಲ್ಲ ಸರಿಯಾಗ್ತಿಲ್ಲದ್ರೆ ಅದು ತೋರಿಸಿಕೊಡ್ತಾನೆ ಅದನ್ನು ಆಗ ಭವಸ್ವರಾಜ ಶರೀರ ಮೇ ತ ತಕ್ಕೇತೇನ ಇಚ್ಛ ತದಸೌ ತಂ ತುಂಬ ಅರ್ಥ ಒಟ್ಟಿಗೆ ಹೇಳ್ಬಿಡ್ತಾರೆ ನಿನ್ನಲ್ಲಿ ವೃಕ್ಷಣ ಆಗ್ಬೋದು ಎಲ್ಲ ಒಟ್ಟಿಗೆ ಹಾಕಿಬಿಡ್ತಾರೆ ಹಾಗೆ ಹೇಳಿದ್ರು ನನ್ನಂತೆ ಆ ಕೀಟಕ್ಕೆ ಏಯ್ ಕೀಟ ನಮಸ್ಕಾರ ಮಾಡ್ತಾ ಅಲ್ಲೇ ವೇದವ್ಯಾಸದೇವರು ಭಕ್ತಿ ತೋರಿಸ್ತು ಬಿಡು ಈ ಶರೀರ ಬಿಡು ನಿನಗೆ ರಾಜನಾಗುವ ಭಾಗ್ಯ ಇದೆ ರಾಜನಾಗ್ತೀಯಾ ಶರೀರ ಬಿಡು ಈ ಕುರಿ ಶರೀರ ಈ ಕೆಟ್ಟ ಇದರಲ್ಲಿ ಏನು ಮಾಡಲಿಕ್ಕಾಗುತ್ತೆ ಕೈ ಎತ್ತಕ್ಕಾಗಲ್ಲ ಕೈ ಆಡಿಸೋಕ್ಕಾಗಲ್ಲ ಓ ಮುಖಾಂಡು ಕಾಣೋಲ್ಲ ಮುಖ ಕಾಣೋಲ್ಲ ಬಾಯಲ್ಲಿ ಮಾತಾಡ್ಲಿಕ್ಕಾಗೋಲ್ಲ ಜೋರ ಧ್ವನಿ ತೆಗಿಲಿಕ್ಕಾಗತ್ತಾ ಮನುಷ್ಯ ಶರೀರ ಅಂದರೆ ಎಷ್ಟು ಅನುಕೂಲ ಇದೆ ನೀವು ಬಿಟ್ಟುಬಿಡು ಶರೀರ ಬೇರೆ ಶರೀರ ಕೊಡ್ತೇನೆ ಹೇಳು ಸ್ವಾಮಿ ಆ ಶರೀರ ಮತ್ತು ತುಂಬ ಬರೋದು ಈ ಶರೀರ ಚೆನ್ನಾಗಿದೆ ಆ ಶರೀರದಲ್ಲಿದ್ದಾಗ ಅಲ್ಲೇ ಅಭಿಮಾನಿ ಕೊಟ್ಟಿರ್ತಾನೆ ದೇವರು ಚೆನ್ನಾಗಿದೆ ಇದು ಮನುಷ್ಯ ಶರೀರದಲ್ಲಿದ್ದ ಇದು ಚೆನ್ನಾಗಿದೆ ಅನ್ಸುತ್ತೆ ರೋಗ ರುದಿನ ಮುಂದವರು ಶರೀರ ತ್ಯಾಗ ಮಾಡ್ತೀನಿ ಅಂತಾರಾ ಮೈ ಎಲ್ಲ ರೋಗ ಒದ್ದಾಡ್ತಿರ್ತಾನೆ ಹೇಳಿಕ್ಕಾಗೋಲ್ಲ ಕುಡ್ಲಿಕ್ಕಾಗೋಲ್ಲ ಹಿಂಸ ಮೈ ಆಗಿರುತ್ತೆ ನಾನು ಸ್ವಲ್ಪ ದಿವಸ ಇರ್ತೇನಪ್ಪ ಅಂತ ಚೆನ್ನಾಗಿದೆ ಅಂತ ಆಗಲಿ ಯಾರಾ ಅದು ಇದು ಮತ್ತು ಹೇ ಆಮೇಲೆ ಮಾತಾಡಬೇಡ ಅಂತ ಶೀರಿಕ ಆಗಿರುತ್ತಾಗಲೂ ಏ ಅಮಂಗಲ ಮಾತಾಗಬೇಡ ಅಂತ ಈ ಎಲ್ಲರಿಗೂ ಅದರ ಅಪೇಕ್ಷೆ ಇರೋದೇ ಇದು ಸಹಜ ಲೋಕ ಪ್ರವೃತ್ತಿಯಾಗಿದೆ ಆ ಕೀಟ ಶರೀರದಲ್ಲಿ ತೋರಿಸಿಕೊಟ್ಟೆ ಪರಮಾತ್ಮ ಇಲ್ಲೇ ಇಲ್ಲ ನಾನು ಬಿಡೋಲ್ಲ ನಾನು ಇಲ್ಲೇ ಇರ್ತೇನೆ ಅತ್ಯಕ್ತದೆ ಹಂಪದ ಚಕಾರ ಪುರಾಸ್ವಭಕ್ತಂ ವೃಷಲಂ ಸುಲಭಂ ಶೂದ್ರನಾಗಿದ್ದವನು ತುಂಬ ಲೋಭ ಇರುತ್ತಂತೆ ಆ ಕಾಲಕ್ಕೆ ಅದಕ್ಕೆ ಈ ಕೀಟನಾಗಿ ಬಿಟ್ಟಿರ್ತಾನೆ ಅಂಥದ್ದು ಆ ಕ ಅದಕ್ಕೆ ತನ್ಮೈನ್ ತಾನೇ ಸುತ್ತುಕೊಂಡ್ಬಿಡುತ್ತೆ ಅಂತ ತುಂಬ ಲೋಭ ಇತ್ತಾದ್ರಿಂದಾಗಿ ಅವನ ಈ ಕೀಟ ಶರೀರದಲ್ಲಿ ಬಂದಿದ್ದ ಅದು ಭಗವಂತನ ಭಕ್ತ ಸ್ವಭಕ್ತ ಭಗವಂತನಲ್ಲಿ ಅಪಾರ ಭಕ್ತಿ ಮಾಡ್ತಾ ಇದ್ದಂಥವು ನಾವು ನನ್ನ ಶರೀರ ಬಿಡೋಲ್ಲ ಅಂತಂದರೆ ನೆಡಿ ಬಾ ನೆಡೀತು ನೀನು ಹಿಂಗೆ ರಾಜ ಮಾಡ್ತಾ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಎಂತೆ ಎಂದು ದಾಸರ ಇರಂತಾರೆ ಆ ಪ್ರಕರಣ ವಿಶೇಷವನ್ನು ಹೇಳ್ತಾ ಲೋಭಾತ್ಸಿ ದತ್ತೋಪೇತ್ಯ ಕೃಷ್ಣ ಪ್ರಸಾದ ತಶ್ಚಾಚುಬೂವ ರಾಜ ತುಂಬಾ ಲೋಭ ಯಾರು ಒಬ್ಬರಿಗೂ ಒಂದು ಕೊಡ್ತಿರಲಿಲ್ಲ ಅಂತ ಕೆಟ್ಟ ಲೋಭ ಇದ್ದರೆ ಹೀಗೆ ಕುಟುಕೊಂಡ್ಬಿಡ್ತಾನೆ ಅಂತ ದಾನ ಧರ್ಮಾದಿಗಳನ್ನು ಹೆಚ್ಚೆಚ್ಚು ಮಾಡ್ತಾ ಇದ್ದರೆ ಅದು ಲೋಭ ಹೋಟೋಗುತ್ತೆ ಅದು ಮಾಡಬೇಕದನ್ನು ಅದು ಬಿಟ್ಟಷ್ಟು ಲೋಭ ಹೆಚ್ಚಾಗುತ್ತೆ ಆ ಲೋಭ ಇತ್ತು ಅಂತಂದರೆ ಅದು ಮುಕ್ತಿ ಪ್ರತಿಬಂಧಕ ಅದಕ್ಕೆ ಅದನ್ನು ಕಳೆದಕ್ಕೋಸ್ಕರ ಈ ಶರೀರ ಕೊಟ್ಟಿದ್ದ ಪರಮಾತ್ಮ ಅದು ಶಿಕ್ಷಾರೂಪದಲ್ಲಿತ್ತು ಯಾವಾಗ ಆ ಶಿಕ್ಷೆಯನ್ನು ಅನುಭವಿಸಿದ್ದ ಅವೆಲ್ಲ ದೂರ ಆಯಿತು ತನ್ನ ಭಕ್ತಿ ಇದೆ ಅಪಾರ ಆ ಶರೀರದಲ್ಲಿ ನೀನಿಂದೇ ರಾಜನನ್ನು ಮಾಡ್ತೇನೆ ಅಂತ ರಾಜನನ್ನು ಮಾಡೋಣ ತದೈವತಂ ಸರ್ವನೃಪ್ರಣೇಮುಹು ದದುಃಖರಂ ಚಾಸ್ ಶಾಸ್ಯೇತೈವೈ ವೈಶ್ಯಾ ಇಷ್ಟು ವಿಚಿತ್ರ ಅಂತಂದರೆ ಒಂದು ರಾಜ್ಯಕ್ಕೆ ಹೋಗ್ತಾ ಇತ್ತಂತೆ ಪರಮಾತ್ಮ ಅಲ್ಲಿ ವಿಚಿತ್ರವಾದ ಧರ್ಮದ ಬಿಕ್ಕಟ್ಟು ಆ ಧರ್ಮದ ಬಿಕ್ಕಟ್ಟನ್ನು ಶಾಸನ ಮಾಡಿ ಇವರು ಇಂಥವ್ರು ಮಾಡಿ ಇಂಥವ್ರು ಮಾಡಿ ಇಂಥ ರಾಜ ಸಾಧಾರಣವಾಗಿ ಕತ್ತಿ ಹಿಡ್ಕೊಂಡು ಎಲ್ಲ ಕಡೆ ಯುದ್ಧ ಮಾಡಬೇಕಾಗಿಲ್ಲ ಒಳ್ಳೆ ಬಲಿಷ್ಠ ಸೇನಾಧಿಪತಿಗಳು ಸೈನಿಕರು ಅವ್ರನ್ನ ಸಿದ್ಧಪಡಿಸಿದ್ರೆ ಎಲ್ಲಿ ಪ್ರಸಾರ ಮಾಡಬೇಕು ಅವ್ರನ್ನ ಪ್ರಸಾರ ಮಾಡಿ ಹೊಡೆತ ಕೊಟ್ಟರೆ ರಾಜ ಹೋಗಲೇಬೇಕಾಗಿಲ್ಲ ಆ ಶಾಸನ ಸಾಮರ್ಥ್ಯದಲ್ಲಿ ಅಷ್ಟಿದೆ ಅದಕ್ಕೆ ಹಿನ್ನೆಲೆಯಲ್ಲಿ ಬೇಕಾದ ತತ್ವಜ್ಞಾನ ಬೇಕು ಧರ್ಮಶ್ರದ್ಧೆ ಬೇಕು ಇದೆಲ್ಲ ಬೇಕು ಅದೆಲ್ಲ ಇದೆ ಆ ಕ್ರಿಮಿ ಶರೀರಕ್ಕೆ ಇವೆಲ್ಲ ಬಿಕ್ಕಟ್ಟಿತ್ತು ವೇದ ವ್ಯಾಸೆಯಲ್ಲಿ ಬರ್ತಾರಕ್ಕೆಲ್ಲ ಕೇಳ್ಕೊಂಡ್ರಿ ಇವ್ನು ತುಂಬ ತೊಂದರೆ ಇದೆ ಏನು ಮಾಡಬೇಕು ನಮ್ಮಲ್ಲೊಬ್ಬ ಇದ್ದಾನೆ ಅವನು ಕಳಿಸಲ ಅವೆಲ್ಲ ಮಾಡ್ತಾನ ನೋಡಿ ಆ ಕ್ರಿಮಿ ಹೊತ್ಕೊಂಡು ಬಂದಿದ್ದರು ಅದು ನೋಡಿ ಪಟ್ಟಾಭಿಷೇಕ ಮಾಡಿ ಪಟಾಭಿ ಎಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ನೋಡಿ ಇವನೇ ಉಪಾಯ ಹೇಳ್ತಾನೆ ನೋಡಿರಿ ಏನೇನು ಮಾಡಬೇಕು ಎಂದು ಶಾಸನ ಮಾಡ್ತಾ ನೋಡಿರಿ ಅಲ್ಲೇ ಕುತ್ಕೊಂಡು ಶಾಸನ ಮಾಡ್ತದ್ದು ಆ ವೇದಾಸದೇವರ ಅಪ್ಪಣೆ ತೊಗೊಂಡ ಹೀ ಮಾಡಿ ಹೀ ಮಾಡಿ ಹೀಗೆ ಮಾಡಿ ರಾಜ್ಯ ಗೆದ್ದು ಬಿಟ್ಟು ಆ ಬಿಕ್ಕಟ್ಟೆಲ್ಲೇ ಬಿಟ್ಟೊಯ್ತು ಆಹ್ಹ್ ಇಂಥವ್ರು ರಾಜ್ಯ ನಮಗೆ ಶರೀರ ತೊಗೊಂಡೇನು ಮಾಡೋದು ವೇದಯಾಸದೇವರ ಅನುಗ್ರಹ ಇದೆ ಮಾಡ್ತೀನಿ ಸಿಂಹಾಸನ ತಂದಿಟ್ಟು ಸಿಂಹಾಸನ ಅಂದರೆ ಸಿಂಹಾಸನ ಅದಕ್ಕೊಂದು ಪುಟ್ಟ ಆಸನ ಅದಕ್ಕೆ ರೀಟ ಅದಕ್ಕೆ ಬೇಕಾಗಿರೋ ಧರ್ಮದ ಅಂಟ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಅವ್ರು ಕರ್ಕೊಂಡು ಹೋಗೋರು ಕರ್ಕೊಂಡ್ಬರೋರು ಕ್ರಿಮಿಯನ್ನು ಒಳ್ಳೆ ಅದಕ್ಕೆ ಪಲ್ಲಂಗ ಗಿಲ್ಲಂಗ ಮಾಡಿ ಅದಲ್ಲೇ ಹೊತ್ಕೊಂಡು ಹೋಗೋದು ಅದಲ್ಲೇ ಹೊತ್ಕೊಂಡ್ಬರೋದು ಕೈಯಲ್ಲಿ ಅದ್ಭುತವಾದ ವ್ಯವಸ್ಥೆ ಮಾಡಿಸಿಬಿಟ್ಟೆ ಪರಮಾತ್ಮ ಅದಕ್ಕೆ ಇಡೀ ಶರೀರ ಇರೋ ತನಕ ರಾಕಿ ಆಗಿಬಿಡ್ತಾರೆ ಇದು ವಿಚಿತ್ರ ಪ್ರಭಾವ ನಮ್ ಕೈಯಲ್ಲಿ ಏನಾಗುತ್ತೆ ನಾವು ಮಾಡಿದರೆ ದೇವರು ತಗೋತಾನೋ ಇಲ್ಲೋ ನಾವ್ಯಾರು ನಮ್ದೇನು ಅದೇನು ನಾವೇ ಕಿಲ್ಲರಿಂದ ನಮಗದಿಲ್ಲ ಯಾರು ಬೇಕಾದ್ರು ಮಾಡಿದ್ರು ಅವರವರಿಗೆ ಅಂತ ನಮ್ಮ ನಮಗೋಸ್ಕರವಾಗಿ ಪ್ರತ್ಯೇಕ ಪರಮಾನುಗ್ರಹ ಮಾಡ್ತಾ ಇದ್ದಾನೆ ಅಂದಮೇಲೆ ನಾವು ಮಾಡುವ ಸ್ವಲ್ಪ ವ್ಯಾಪಾರದಿಂದಲೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಏನು ಮಾಡಿದ್ರು ಅದಕ್ಕೆ ಬಹಳ ಪ್ರೀತನ ಆಗಿ ಸುಲಭನೋ ಹರಿ ತನ್ನವರ ನರಗಳ ಬಿಟ್ಟಗಲನು ರಮಾಧವನ ವಲಿಸಲರಿಯದೇ ಪಾಮರರು ಬಳದುವರು ಭವದೊಳಗೆ ಅವನು ಒಲಿಸಿಕೊಳ್ಳೋದು ಹೇಗೆ ನಮ್ಗೆ ಗೊತ್ತಿಲ್ಲ ಹೆಚ್ಚಿನ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಗೊತ್ತಿರಬಾರದು ಅದನ್ನು ಅದನ್ನು ಸುಲಭ ಪೂಜೆ ಮಾಡಿ ಬಲವಿಲ್ಲದವರು ಅಂತ ಹೇಳ್ತಾರಲ್ಲ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಬೇಡ ನೀ ಏನು ಬರ್ತದನ್ನು ಮಾಡು ನೀ ಏನು ಮಾಡ್ತಾ ಇದ್ದೇ ಇದೆ ದೇವ್ರ ಪೂಜೆ ಅಂತನು ಹಿಂಗಾರು ಮಾಡುವಂತ ಹೇಗೆ ದಾಸರಾಯ ತೋರಿಸ್ತಾರೆ ಆ ಕ್ರಮದಿಂದಾಗಿ ಅವನಿಂದ ಅಲ್ಲೇ ಸ್ವೀಕಾರ ಮಾಡಿಬಿಟ್ಟ ತದೈವ ಸರ್ವನುಪಾಯ ಎಲ್ಲ ರಾಜರು ನಮಸ್ಕಾರ ಮಾಡಿ ಬಂದು ಕಪ್ಪ ಕೊಡ್ತಿತ್ತು ಕೊಡ್ಲಿಲ್ಲ ಅಂತಂದರೆ ಇವನಲ್ಲಿ ಬಲಿಷ್ಠರು ಇದ್ದಾರೆ ಒಳ್ಳೊಳ್ಳೆ ಮಂತ್ರಿಗಳು ಒಳ್ಳೊಳ್ಳೆ ಸೈನಿಕರು ಆಗ ಬಡಿತಾರಷ್ಟೇ ಅವರು ಈ ನೋಡ್ಲಿಕ್ಕೆ ಕ್ರಿಮಿ ಶರೀರ ಆದರೆ ಇಡೀ ರಾಜಪ್ರತಾಪವನ್ನು ನಡೆಸುತ್ತಾ ಕಾಲಕ್ಕೆ ಮಹಾರಾಜನಾಗಿ ರಾಜ್ಯವನ್ನು ನಡೆಸಿಬಿಡ್ತಾನಾ ಕಾಲಕ್ಕೆ ಉಚ ತಂ ಭಗವಾನ್ ಮುಕ್ತಿಮಸ್ ಮುಕ್ತಿಮಸ್ತವಕ್ಷಣೆ ದಾತುಮಹಂ ಸಮರ್ಥ ತಾಪಿ ಸೀಮಾರ್ಥಮವಾಪ್ಯವಿಪ್ರೋ ಭವ ಮತ್ಪ್ರಸಾದ ಕ್ಷಣದಲ್ಲಿ ಮೋಕ್ಷ ಕೊಟ್ಬಿಡ್ತೇನೆ ನಿನಗೆ ಅದಕ್ಕೆ ಏನು ಬೇಕಾ ವ್ಯವಸ್ಥೆ ಮಾಡಿಬಿಡ್ತೇನೆ ಆದರೂ ಕೂಡ ಒಂದು ಎಲೆ ಇರಬೇಕು ಅದರ ಇಲ್ಲೇ ಪೂರ್ಣ ಆ ಪ್ರೀತಿ ಭಕ್ತಿ ಮೋಕ್ಷಕ್ಕೆ ಬೇಕಾಗುವಷ್ಟು ಭಗವಂತನ ಪ್ರಸಾದ ಪಡೀಲಿಕ್ಕೆ ಆ ಕ್ರಿಮಿ ಶರೀರ ಸಾಕಾಗುವುದು ಅದಕ್ಕೆ ಒಂದು ಒಳ್ಳೆ ಎಲೆ ಕೊಟ್ಟರೆ ನಮ್ಮನ್ನೇನೆ ಈಗಲೇ ಮೋಕ್ಷ ಕರ್ಕೊಂಡು ಹೋಗ್ತೇನೆ ತಟ್ಟನೇ ಭಗವಂತ ಬಂದು ಕೇಳಿದರೆ ನಿಜವಾಗಿಯೂ ಕೇಳಿದರೆ ಇಲ್ಲ ಬೇಡಸ್ವಾಮಿ ಅನಿಸುತ್ತೆ ತಟ್ಟನೇ ನೀನು ಕರ್ಕೊಂಡು ಹೋಗ್ಬಿಟ್ಟೆ ಅಂತಂದರೆ ಮಧ್ಯದಲ್ಲಿ ಅದೆಲ್ಲ ಗೊತ್ತಾಗುದ್ರಿ ಏನೇನೋ ಹೊಲಸನ್ನು ಅನುಭವಿಸಿಕೊಳ್ತಾ ಒಳ್ಳೇದ್ಯಾವುದು ಕೆಟ್ಟದ್ದಾವುದು ಗೊತ್ತಾಗದೇನೆ ಏನೇನೋ ಮಾಡಿ ಒದ್ದಾಡುತ್ತಾ ಇದ್ದೇನೆ ಇದೆಲ್ಲ ಗೊತ್ತಾಗಬೇಕು ಕ್ರಮೇಣ ಅಲ್ಲಿ ಪಕ್ವತಾ ಬರಬೇಕು ಅತೀ ಉರಿ ಹಾಕ್ಕೊಂಡು ಎಣ್ಣೆಯಲ್ಲಿ ನೀವು ಕರೆದು ಬಿಟ್ಟರೆ ಏನಾಗತ್ತೆ ರೀ ಮೇಲ್ಗಡೆ ಸೀದೋಗ್ಬಿಡುತ್ತೆ ಒಳಗಡೆ ಬೆಲ್ಲೇ ಇರೋರು ಅದಕ್ಕೆ ಹೆಂಗೆ ಮಾಡುತ್ತಾರೆ ತಳ್ಳನೇ ಕಾಬಿಟ್ಟುಕೊಂಡು ಅದ್ಮೆಲ್ಲೆಗೆ ಅದನ್ನು ಕರೀತಾ ಇರೋ ಕರದಲ್ಲಿ ಏನಾಗುತ್ತೆ ಒಳಗಿಂದ ಹಾಗೆ ಅದಕ್ಕೆ ಬೇಕಾ ಎಲ್ಲ ಅಂಶದಲ್ಲೂ ಪಕ್ವ ಆಗಬೇಕು ಆ ರೀತಿಯಲ್ಲಿ ಮಾಡಿ ಕರ್ಕೊಂಡು ಹೋದಾಗ ಅದು ರುಚಿ ಹಾಗೆ ನಿಜವಾದ ಸುಖ ಅನುಭವಿಸಬೇಕಾಗಿದ್ದರೆ ಅನೇಕ ಕಷ್ಟಗಳು ಅದಕ್ಕೆ ದಾಸರಾಯ ನಮ್ಗೆ ಆ ಧೈರ್ಯ ಬರೋಲ್ಲ ದಾಸರ ಇರೋ ಎಲ್ಲ ಏನು ಕೇಳ್ತಾರೆ ಕಷ್ಟ ಕೊಡು ನಾನಾ ತರಹದ ಅವಸ್ಥೆಗಳು ಕೊಡು ವಿಪದ ತತ್ರ ತತ್ರ ಜಗತ್ಪದೆ ಹೆಜ್ಜೆ ಹೆಜ್ಜೆಗೆ ಆಪತ್ತುಗಳನ್ನು ಕೊಡು ದಾರಿದ್ಯ ಕೊಡು ಅಂತ ಬೇಡ ತಗೊಂಡು ಮಂತ್ರಾಲಯಕ್ಕೆ ಕೊಡು ಅವೆಲ್ಲ ಬೇಕು ಆವಾಗಿದ್ದಾಗ ನಿನ್ನೆ ಹಿಡಿಬೇಕು ಆ ಪರಮಾನಂದ ನಮಗೂ ಧೈರ್ಯ ಸಾಧು ಹಂಗಾಗದ್ರೆ ಹಿಂಗಾದರೆ ಅಂದರೆ ದೇವನ್ ಪೂರ್ಣ ನಂಬಲಿಲ್ಲ ಅಲ್ಲಿಗೆ ನಂಬದೇ ಇದ್ದುದಕ್ಕೆ ಅಪೂರ್ಣ ನಂಬಿದವರಾದ್ಯರಿಂದ ಬೇಕಾದ ಆಪತ್ತುಗಳು ನಿನ್ನ ಸ್ಮರಣೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಈ ಎಚ್ಚರಿಕೆಯಿಂದಾಗಿ ಸಾಧನೆ ಮಾಡುವುದು ಅದಕ್ಕೆ ಆ ವಿಪ್ರ ಶರೀರವನ್ನು ನೀನು ಉದ್ಧಾರ ಮಾಡ್ತೇನೆ ಆಗ ವಿಮುಕ್ತೋಭವ ಮತ್ಪ್ರಸಾದ ಅಪೂರ್ಣ ಮುಕ್ತನಾಗುವ ನನ್ನ ಅನುಗ್ರಹದಿಂದ ಅಂತ ಈ ಕ್ರಮದಲ್ಲಿ ವೇದವ್ಯಾಸ ದೇವರ ಅಪ್ಪಣೆ ಕೊಡ್ತಾ ಜ್ಞಾನ ಮುಂಚ ತಸ್ಮೈ ವಿಮಲವು ದೂ ಸಹ ನೆಮ್ಮದ ತತ್ವಜ್ಞಾನವನ್ನು ಕೊಟ್ಟ ವಾದರಾಯಣ ರೂಪ ನೆಲೆಸಿಕೊಳ್ತಾರ ಕ್ರಿಮಿಗೆ ತತ್ವಜ್ಞಾನ ನಿರ್ಮಲವಾಗಿ ಕೊಟ್ಟ ಆನೆಯನ್ನು ಉದ್ಧಾರ ಮಾಡಿದ ಗಜೇಂದ್ರ ಅಂತ ಬೆಳಗ್ಗೆ ಹೇಳ್ತಾ ಇದ್ರೆ ದದಾಮಿ ವಿಮಲಾಂ ಮತ್ತು ಪ್ರಾಣಾತ್ಯ ಚಾ ಪ್ರಾಣ ಹೋಗುವ ಸಮಯಕ್ಕೂ ಕೂಡ ನೆಮ್ಮದ ತತ್ವಜ್ಞಾನ ಕೊಡ್ತೇನೆ ಗಜೇಂದ್ರ ಮೋಕ್ಷವನ್ನು ಹೇಳ್ಕೊಳ್ತಾ ಇದ್ರೆ ಅಂತಂದಿದ್ದಾನೆ ಸವಾಲು ಅಷ್ಟು ಸ್ವಾರಸ್ಯ ಇದೆ ಮೋಕ್ಷ ಪ್ರಕರಣನೇ ಒಂದು ಕೇಳಬೇಕು ಎಂಥ ಅನುಭವಗಳನ್ನು ಬಿಚ್ಚಿಟ್ಟಿದ್ದಾನೆ ಗಜೇಂದ್ರ ಅಂತಂದರೆ ಅದು ಅವನ ಇಡೀ ಜೀವಮಾನದ ದೊಡ್ಡ ಹರಿಭಕ್ತ ಇಂದ್ರೂನ ರಾಜ ಇಡೀ ಜೀವಮಾನದಲ್ಲಿ ತಾನೇನೇನು ಭಗವಂತನಲ್ಲಿ ಉತ್ಕೃಷ್ಟ ಗುಣಗಳನ್ನು ಕಂಡಿದ್ದ ಆ ಅನುಭವ ಬಿಚ್ಚಿಟ್ಟಿದ್ದಾನಲ್ಲ ನಾವು ಕೋಟಿ ಜನ್ಮ ನಮಗೆ ಅನುಭವ ಆಗೋಲ್ಲ ನಮ್ಗೆ ಅದರ ಅರ್ಥ ಆಗೋದು ನಾವೇ ಅನುಭವಿಸಿ ಆಗೋಲ್ಲ ಆ ಅನುಭವದಲ್ಲಿ ಅವನು ಸಂಪಾದನೆ ಮಾಡಿಟ್ಟಿದ್ದಂತಿಡ್ಬೇಕೆ ನಾವು ಅಂದರೆ ಅಷ್ಟು ಅಮೌಲ್ಯವಾದಂತಹ ರತ್ನಗಳು ಅಲ್ಲಿದ್ದಾವೆ ಅಲ್ಲಿ ನೆನೆಸಿಕೊಳ್ತಾ ಇದ್ದರೆ ಕಡೆಗೂ ವಿಮಲವಾದ ಬುದ್ಧಿ ಕೊಡ್ತಾನೆ ಎಂದು ಆ ರೀತಿಯಲ್ಲಿ ಕ್ರಿಮಿಗೂ ಕೂಡ ಕ್ರಿಮಿಗೆ ಕೀಟಕ್ಕೆ ಪ್ರಾಣಿಗೆ ಪಶುಗೆ ಎಲ್ಲ ನಿರ್ಮಲ ತತ್ವಜ್ಞಾನ ಕೊಟ್ಟವನು ಅವಿಚ್ಛಿನ್ನ ಭಕ್ತಿಯನ್ನು ಮಾಡಿದರೆ ನಮಗೆ ಕೊಡೋಲ್ವ ಕೊಟ್ಟೇ ಕೊಡ್ತಾನೆ ನಮಗೇನು ಯೋಗ್ಯವಾದದ್ದು ಅದು ಕೊಟ್ಟೇ ಕೊಡ್ತಾನೆ ನಮ್ಮ ಕರ್ತವ್ಯ ನಾವು ಮಾಡಲಿಕ್ಕೆ ಬೇಕಷ್ಟೇ ಅದನ್ನು ತೋರಿಸ್ತಾ ತೆಕ್ವ ಆತನು ತತ್ವವೇದಿ ಒಳ್ಳೆ ತತ್ವವನ್ನು ತಿಳಿದವನಾಗಿ ಬ್ರಾಹ್ಮಣೋತ್ತಮನ ಶರೀರದಿಂದಾಗಿ ಪರಮಾತ್ಮನನ್ನಾತು ಪಡಿತಾನೆ ಅಂತ ಚರಿತ್ರೆಯಲ್ಲಿ ಉಲ್ಲೇಖ ಮಾಡ್ತಾ ಏವಂ ಬಹೂನ್ ಸಂಸೃತಿ ಬಂಧತ ಸಹ ವ್ಯಮೋಚಯತ್ ವ್ಯಾಸಾರ್ಜನ ಇಬ್ಬೊಬ್ಬರಿಬ್ಬರಲ್ಲ ಎಷ್ಟೋ ಜನರನ್ನು ಉದ್ದಾರ ಮಾಡಿಬಿಡ್ತಾನೆ ಬರೀ ರಾಮರೂಪ ಅಲ್ಲ ವ್ಯಾಸ ಹೀಗೆ ಅನೇಕರನ್ನು ಉದ್ಧಾರ ಮಾಡಿತ್ತು ಅದರಲ್ಲಿ ಬಹುದೊಡ್ಡ ಸಾಕ್ಷಿ ಅಂದ್ರೆ ಪಾಂಡವನು ಪಾಂಡವನನ್ನು ಉದ್ಧಾರ ಮಾಡಿದ್ದು ವ್ಯಾಸ ರೂಪದಲ್ಲಿ ಬಹುದೊಡ್ಡ ಸಾಕ್ಷಿಭೂತವಾದಂತಹದ್ದಾದ್ರೆ ಇದರಂತೆ ಅಲ್ಲಲ್ಲಲ್ಲಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ತತ್ಕಾಲ ಇವತ್ತಿಗೂ ಅವನ ಮಾತು ಉದ್ಧಾರ ಮಾಡ್ತಾ ಇದೆ ಅಂದರೆ ಅವತ್ತು ಎದುರುಗಡೆಯಲ್ಲಿ ಇನ್ನಷ್ಟು ಜನ ಉದ್ಧಾರ ಆಗಿರಲಿಕ್ಕಿಲ್ಲ ಅಲ್ಲಲ್ಲಲ್ಲಲ್ಲಿ ಹೋಗಿ ಹೋಗಿ ಅವನು ಉದ್ಧಾರ ಮಾಡಿದ್ದಾನೆ ಪರಮಾತ್ಮ ಇಂಥ ಕರುಣಾಣು ರೂಪ ಅಂದರೆ ಅದು ಬಾದರಾಯಣ ರೂಪ ಹೀಗ ಇದರಂತೇನೆ ಬಹುನ್ಯಚಿಂತ್ಯಾನ ಜತಸ್ಯ ಕರ್ಮಣಿ ಕರ್ಮಾಣಿ ಅಶೇಷ ದೇವೇಶ ಸದೋದಿತಾನೀ ಇಂಥ ಅತ್ಯದ್ಭುತವಾಗಿರತಕ್ಕಂತಹ ವ್ಯಾಪಾರವನ್ನು ಅಶೇಷ ದೇವೇಶ ಸದೋದಿತಾನಿ ಅದ ಪರಮಾತ್ಮನೇ ವರ್ಣನೆ ಮಾಡಿದ್ದಾನೆ ಇಂಥ ಚರಿತ್ರೆಯೆಲ್ಲ ಬಾದ್ರ ಭಾಗವತಾದಿ ಪುರಾಣಗಳಲ್ಲಿ ಆ ಚರಿತ್ರೆಗಳಲ್ಲಿ ಉಲ್ಲೇಖ ಆಗಿದ್ದಾವೆ ಅಲ್ಲೇ ಇಂಥ ಅಚಿಂತ್ಯವಾದ ಅನೇಕ ಕರ್ಮಗಳನ್ನ ಜನಾರ್ಧನ ತನಗೆ ಜನನ ಇಲ್ಲ ಇನ್ನೊಬ್ಬರಿಗೆ ಜನನವನ್ನ ಅರ್ಧನ ನಾಶ ಮಾಡಿಬಿಡ್ತಾನೆ ತನಗಿಲ್ಲ ತನ್ನ ಸರಿಯಾಗಿ ಹೇಳಿದವರಿಗೆ ಅವ್ರಿಗೂ ಜನನ ಆಗಬಾರ್ದು ಹಾಗ ಮಾಡಿಬಿಡ್ತಾನೆ ಇಂಥ ಕರುಣಿ ಈಗೆಲ್ಲ ವ್ಯಾಪಾರ ನಡೆಸಿದ್ದಾನೆ ಅಥಹಾಸ್ಯ ಪುತ್ರತ್ವಮ ವಾಪ್ತನುಚ್ಚನುಚಾರುತಪಸ್ತೀಯ ದದೌ ಸದಸ್ಮೈ ಭಗವಾನ್ ವರಂ ತಂ ಸ್ವಯಂ ಚ ತತ್ವೇವ ತಪೋ ವಿಮೋಹಯನ್ನ ತಾನೂ ಕೂಡ ತಪಸ್ಸು ಮಾಡದಂತೆ ಮಾಡಿ ವಿಚಿತ್ರವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡುತ್ತಾ ಯಾರಿಗೆ ರುದ್ರದೇವರು ತಪಸ್ಸು ಮಾಡಿದ್ದು ಭಗವಂತನಿಗೆ ಪುತ್ರ ಪೌತ್ರ ಅಂತ ಅನುಭವಿಸೋದು ಬೇರೆ ಪುತ್ರನಾಗಿ ಬರೋದು ಅಂತಂದ್ರೆ ಅದೊಂದು ದೊಡ್ಡ ಭಾಗ್ಯ ಅದು ಪರಮಾತ್ಮನಿಂದ ಆ ಶರೀರ ಪಡಿಬೇಕು ಎಲ್ಲಿ ಹೋದವೂ ಕೂಡ ವೈಯಾಸಿಕಿಹಿಂತ ಕೂಗಬೇಕು ವ್ಯಾಸ್ಯ ಅಯಂ ವೈಯಾಸಿಕಿ ವೇದವ್ಯಾಸದೇವರ ಪುತ್ರ ಅಂತ ವ್ಯಾಸಪುತ್ರ ಅಂತ ಅವ್ರನ್ನ ಕೂಗಬೇಕು ಅದನ್ನೇ ಅಂದಿರಲಿ ಅವನೇನಂದರು ಅದನ್ನು ತಮ್ಮ ವ್ಯಾಸ ಸೋನು ಪಯಾಮಿಗುರು ಮುನೀನಾ ವ್ಯಾಸ ಸೋನು ಅಂತ ಕೂಗಿದ್ರು ದೊಡ್ಡ ಭಾಗ್ಯ ಅದು ಬ್ರಹ್ಮವಾಯುಗಳಿಗೆ ಶಕ್ತಿ ಅದು ತಪಸ್ಸು ಮಾಡಿದ್ದರು ರುದ್ರದೇವರು ಆ ಕಾಲಕ್ಕೆ ಅವರ ತಪೋ ವಿಶೇಷ ವಿಶೇಷವನ್ನು ನೋಡಿ ಪರಮಾತ್ಮ ಆ ಕಾಲಕ್ಕೆ ಅವ್ರಿಗೋಸ್ಕರ ತಪಸ್ಸು ಮಾಡಿದಂಗೆ ನಾವು ಅದು ಒಳ್ಳೆ ಕೂಸು ಆಗಬೇಕು ಅಂತ ತಪಸ್ಸು ಮಾಡಿದಾಗ ಮಾಡಿ ನಮ್ಮ ಹಾಗೆ ಪಡ್ಕೊಳ್ಬೇಡ ಸ್ತ್ರೀ ಪುರುಷರ ಸಂಪರ್ಕ ಏನೋ ಹುಟ್ಕೊತಾಗ ಹಾಗೆ ಪಡೆದ್ರೆ ಪ್ರಯೋಜನ ಇಲ್ಲ ದೊಡ್ಡವರ ಚರಿತ್ರೆಯೆಲ್ಲ ಅದಕ್ಕೆ ಬಂದಿದ್ದ ಆಮೇಲೆ ಹಾಗೆ ಮಕ್ಕಳಾಗಬೇಕು ಅಂತೂ ಸುಮ್ಮನೆಬಾರದು ಅದಕ್ಕೋಸ್ಕರವಾಗಿ ವಿಶೇಷ ಪ್ರಯತ್ನ ಮಾಡಬೇಕು ವಿಶೇಷವಾಗಿ ತಪಸ್ಸು ಮಾಡಬೇಕು ಪೂರ್ವೇ ಪಿ ಕರ್ದಮ್ಮ ಪರಾಶರ ಪಾಂಡುಮುಖ್ಯಾಹ ಯತ್ಸೇವೆಯಾ ಒಳ್ಳೆ ಉಣಗಳ ಗಡ ಇರಬೇಕು ಒಳ್ಳೆ ಉತ್ಕೃಷ್ಟನಾದಂತಹ ಪುತ್ರ ಬಂದರೆ ಅವನು ಪುತ್ರ ಆಗ್ತಾನೆ ನರಕದಿಂದ ದಾಟಿಸ್ತಕ್ಕಂಥವ್ರು ಅದಕ್ಕೆ ಸೇವಾ ಮಾಡಬೇಕು ನಮ್ಮ ಕೈಯ್ಯಲ್ಲಿ ಎಷ್ಟು ಶಕ್ಯವೋ ಅಷ್ಟು ಸೇವಾದಿಗಳನ್ನು ಮಾಡಿ ಆ ಹುಡುಗರುಗಳು ಅವಕ್ಕೇನು ಗೊತ್ತಿರತ್ತಾಗ ಮದುವೆ ಮಾಡ್ಕೊಂಡು ಗಂಡ ಹೆಂಡ್ತಿ ಅವಕ್ಕಿನ್ನೆಲ್ಲೋ ಲಕ್ಷ್ಯ ಇನ್ನೆಲ್ಲೋ ಹೋಗ್ತಾ ಇಲ್ಲ ಅವ್ರು ಹೇಳಬೇಕಾ ಕಾಲಕ್ಕೆ ದೊಡ್ಡವರಾದವ್ ಮನೆಯಲ್ಲಿ ನೋಡಪ್ಪ ಈ ಕ್ರಮದಲ್ಲಿ ಅಪಾರ ಸೇವೆ ಮಾಡಬೇಕು ಭಗವಂತನನ್ನು ಹೊಲಿಸ್ಕೊಳ್ಬೇಕು ಆಗ ಬರೋ ಆ ಕೂಸಿದ್ಯಲ್ಲ ಹೆಂಗೆ ಪಣಕೊಂಡು ಬಿಡೋದು ಆಮೇಲೆ ಅವ್ನು ತೊಗೊಂಡು ವೃದ್ಧಾಶ್ರಮಕ್ಕೋ ಮನೆಯಿಂದ ಹೊರಗೋಗಿ ಬಿಸಾಡಿದಾಗ ಆಮ ಭಾಗ ಬಿಡ್ಕೊಳ್ಬೋದು ಇವೆಲ್ಲ ತೊಂದರೆ ಆಗ್ತಾ ಇದು ಅದು ಉದಾಸೀನ ಮಾಡುವ ವಿಷಯ ಅಲ್ಲ ತುಂಬಾ ಗಮನ ಕೊಟ್ಟು ನೋಡಬೇಕಾದ ವಿಷಯ ಅದನ್ನು ಯದವ್ಯಾರ್ಜ್ ತಾವೇ ತಪಸ್ಸು ಮಾಡಿದಂತೆ ನಾಟಕ ಮಾಡಿದ್ರು ಯಾಕೆ ಮಾಡಿದ್ರು ನೀವು ಹಿಂಗೆ ಮಾಡಿರಿ ನೋಡ ಮಾಡಿ ತೋರಿಸಿಕೊಡ್ತೇನೆ ಮಾಡ್ತೀರಲ್ಲ ಹಿಂಗೆ ಮಾಡಿ ಎಷ್ಟು ಕಾರಣ ತನಗೆ ಇಚ್ಛಾ ಮಾತ್ರಂಬ್ರೆ ಭವ ಸೃಷ್ಟಿ ಇಚ್ಛಾ ಮಾತ್ರ ಬೇಕಾದ್ ಮಾಡ್ಬಿಡ್ಬಹುದು ಹಾಗೂ ತಪಸ್ಸು ಮಾಡಿದ ಹೆಂಗೆ ಮಾಡು ಆಗ ಆ ಕಾಲದಲ್ಲಿ ದದವು ಚತಸ್ಮೈ ಭಗವಾನ್ ಬರಂ ಸ್ವಯಂ ಚ ತತ್ವ ತಪೋ ವಿಮೋಹಯನ್ ತಾನೂ ತಪ್ತನಾನಂತೆ ತಪಸ್ಸು ಮಾಡಿದವನಂತೆ ಮಾಡುತ್ತಾ ವಿಮೋಹನಾಯ ಅಸುರಸರ್ಗೀಣಾಂ ಪ್ರಗೋಹು ಅಸುರ ಸರ್ಗದಲ್ಲಿ ಬರತಕ್ಕಂತಹ ದುಷ್ಟರಿಗೆ ವಿಮೋಹನ ಮಾಡಲಿಕ್ಕೋಸ್ಕರನೇ ಸ್ವಯಂ ಕರೋತೀವ ತಪರದ ವಿಷಯ ತಾನೂ ತಪಸ್ಸು ಮಾಡಿದಂತೆ ಅಲ್ಲಲ್ಲಿ ತೋರಿಸ್ತಾನೆ ಅದು ಕೃಷ್ಣರೂಪದಲ್ಲೂ ಹಾಗೆ ಮಾಡಿತ್ತು ಮಕ್ಕಳಿಗೋಸ್ಕರ ತಪಸ್ಸು ಮಾಡ್ತೇನೆ ಅಂತ ಪ್ರದ್ಯುಮ್ನಿಗೋಸ್ಕರ ಅಂತ ರುದ್ರದೇವನ ತಪಸ್ಸು ಮಾಡಿದ ಹಾಗೆ ಮಾಡಿದ ಪರಮಾತ್ಮ ಯಾಕೆ ದುಷ್ಟರಿಗೆ ದೇವರು ತಪಸ್ಸು ಮಾಡಿದ ಪೂರ್ಣ ಅಲ್ಲ ಅವನು ಸಾಮಾನ್ಯ ಋಷಿ ಋಷಿಯಾಗಿದ್ದವನು ಮಾಡಿದ್ದ ಅನ್ನೋದು ಉತ್ಕೃಷ್ಟ ಋಷಿ ಎನ್ಬಹುದಷ್ಟೇ ವಾಲ್ಮೀಕಿ ಇದ್ದಂತೆ ಹೀಗೆಲ್ಲ ಹರಟೆ ಹೊಡೆಯೋರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಅವರಿಗೆ ಆ ಥರ ಆ ಹಠ ಅದೆಲ್ಲ ಬಂದಾಗ ಅವ್ರ ಸ್ವರೂಪ ಹೊಡೆಯುತ್ತೆ ಅವ್ರಿಗೆ ಬೇರೆ ಥರ ಕಾವು ಕೊಟ್ಟರೆ ಹೊಡೆಯೋಲ್ಲ ಅದು ಇಂಥದ್ದೇ ಅದಕ್ಕೆ ಅವ್ರಿಗೆ ದಾರಿ ಮಾಡಿಕೊಟ್ಟಿದ್ದು ಕಾಮಾದಿ ದೋಷಾಂಶ ಮನುಷೇ ವ ದರ್ಶಯನ್ ದರ್ಶಯೇನ್ ನತಾವತಾತೆ ಸಿಹಿಸಂತಿ ಕುತ್ರಿಚಿತ್ ಕಾಮಾದಿಗಳು ತನ್ನ ಪುತ್ರ ಬೇಕು ಅನ್ನೋ ಆಸೆ ಇದ್ದಂತೆ ಅದಕ್ಕೆ ಏನೋ ಸ್ವಲ್ಪ ಏನೋ ಇದು ಮಾಡಿದಂತೆ ಇವೆಲ್ಲ ಸ್ವಲ್ಪ ತೋರಿಸಿದ್ ಮಾಡ್ತಾನೆ ಭಗವಂತನಾಗದ್ಯಾವುದು ಎಲ್ಲೂ ಎಲ್ಲೂ ಇಲ್ಲ ತತಸ್ವರಣೋ ಸಬೂವ ಪುತ್ರಕಃತ್ ಶುಕರಾಮಧೇಯ ಶುಕೀ ಭೂತ್ಮೃತಾಚಿ ವ್ಯಾಸಂ ವಿವತ್ನಂತಂ ಉತಾರಣೀಂತಂ ಅರಣಿಯನ್ನ ಮಥನ ಮಾಡ್ತಾ ಇರತಕ್ಕಂತಹ ಕಾಲ ಆ ಕಾಲದಲ್ಲಿ ಅರಣಿ ಅಂತ ಒಂದು ಕ್ರಮ ಇದೆ ಅದು ಘಟಕದ ಚೌಕಟ್ಟು ಇಲ್ಲಿದ್ದಾಗಿರುತ್ತೆ ಈ ಹಿಂದೆಲ್ಲ ಮಕ್ಕಳುಗಳು ಮೂರು ಗಾಳಿ ತೀಟ್ಕೊಂಡು ಓಡಾಡ್ತಾ ಇದ್ದವು ಮರದಲ್ಲಿ ಮಾಡಿರ್ತಿದ್ರು ಪ್ಲಾಸ್ಟಿಕ್ ಅಲ್ಲೂ ಸಿಗುತ್ತೆ ಆ ತರಹ ಚಚ್ಚವು ಒಂದು ಫ್ರೇಮ್ ಇರುತ್ತೆ ಆ ಫ್ರೇಮಿನ ಮೇಲ್ಗಡೆ ಮಧ್ಯದಲ್ಲಿ ಏನು ಅಗಲ ಇರುತ್ತೆ ಅದರ ಮೇಲ್ಗಡೆ ಏನ್ ಮಾಡಿಬಿಟ್ಟಿರ್ತಾರೆ ಅಂತಂದ್ರೆ ಒಂದು ಘಟಕೆ ತೂರಿಸುವಷ್ಟು ಜಾಗ ಮಾಡಿರ್ತಾರೆ ಅದನ್ನ ಕೆಳಗಡೆಯಲ್ಲಿ ಚಿಕ್ಕ ಮರ ಅಗಲದ್ದು ದೊಡ್ಡದಿರುತ್ತೆ ಅಲ್ಲೊಂದು ಸ್ವಲ್ಪ ಕೆಲವು ಜಾತಿಯ ಮರ ಹಾಕ್ತಾರದು ಅರಣಿ ವೃಕ್ಷ ಇಂಥದನ್ನೆಲ್ಲ ಹಾಕಿ ಆ ಮರ ಈ ಮರ ಹಾಕಿ ದಾರ ಕಟ್ಟಿ ಎಳಿತಾರೆ ಕಸ ಗಸ ಗಸ ಗಸ ಕಸ ಎಳಿತಾರೆ ಹಾಗೇನಾಗುತ್ತೆ ಕೆಳಗಡೆಯಲ್ಲಿ ಆ ತಿಕ್ಕಾಟಕ್ಕೆ ಬೆಂಕಿ ಹತ್ಕೊಡುತ್ತೆ ಈ ತೆಂಗಿನ ಜುಬ್ಬು ಇಟ್ಕೊಂಡಿದ್ರೆ ಅದು ಕಿಡಿ ಬಂತು ಅಂತ ಒಂದು ಕಿಡಿ ಹಾಕಿಬಿಟ್ರು ಅಂತ ಅವ್ರು ಹತ್ಕೊಂಡ್ಬಿಡುತ್ತೆ ಮಾಡಿ ಕಿಡಿ ತೆಂಗಿಯುವ ಬೆಂಕಿ ಇವತ್ತಿಗೂ ಕೆಲವು ಕಡೆ ವಿರಳವಾಗಿ ಒಂದು ಕಡೆಯಲ್ಲೂ ಎರಡು ಕಡೆಯಲ್ಲೂ ಭಾರತದಲ್ಲಿ ಇವತ್ತಿಗೂ ಯಜ್ಞ ಮಾಡಬೇಕಾದ್ರೆ ಹಾಗೆ ಅರಣ್ಯ ಮಥನ ಮಾಡಿತ್ತು ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ಇವಾಗ ಸಿಗತ್ತೆ ಅರಣ್ಯ ಹೇಗೆ ಮಾಡೋದು ಅಂತ ಇವತ್ತೊಂದು ಸೌಕರ್ಯ ಇದೆ ಅಲ್ಲಿ ಅರಣಿ ಮಥನವನ್ನು ಮಾಡಿ ಬೆಂಕಿಯನ್ನು ಹೀಗೆ ಅರಣಿಗಳನ್ನು ಎರಡನ್ನ ಅದು ಬೇರೆ ಬೇರೆ ಕ್ರಮವೂ ಇದೆ ಅಂತಂತಾರೆ ನಾವು ನೋಡೋದು ಇವಾಗ ಹಾಗೆ ಎರಡು ಕಟ್ಟಿಗೆ ಇಟ್ಟುಕೊಂಡು ಅದನ್ನು ಒಟ್ಟಿಗೆ ತಿಕ್ಕಾಟ ಮಾಡಿ ತೆಗಿಯೋದು ಒಂದು ಕ್ರಮ ಇದೆ ಹಾಗೆ ಅರಣ್ಯ ಆಚಾರದನ್ನು ಉಲ್ಲೇಖ ಮಾಡಿದ್ದಾರೆ ಎರಡು ಅರಣ್ಯಗಳನ್ನಿಟ್ಟುಕೊಂಡು ಅದನ್ನು ತಿಕ್ಕಿ ಅವರು यज्ञा ती हरटा शुखनाधेय रुद्रभूत महुद्रदेवर शुख असर शिव शिव शंकर बंदू आगे आलोलीचार ज्याेन अतारे कथे आचार्य अकाय कामकस्थम शुखनाधेय ಚಕ್ರೇ ಶರಣ್ಯೋಸ್ತನಯಂ ಚ ದೃಷ್ಟವಾಮೋಹನ ತತ್ವಮಾರ್ಗೇಶ್ವಯೋಗ್ಯಾನ್ ತತ್ವಮಾರ್ಗಕ್ಕೆ ಅಯೋಗ್ಯರಾಗಿರ್ತಕ್ಕಂಥವರಿಗೆ ಭಗವಂತನಿಗೆ ಕಾಮ ಇದೆ ಅನ್ನೋದನ್ನು ತೋರಿಸ್ಕೊಳ್ಲಿಕ್ಕೇನೆ ಆ ಘಿತಾಚಿ ಅಪ್ಸರಾಸ್ತೀರಿ ಅವಳು ಇದಾಗಿ ಬಂದಿದ್ವಂತೆ ಗಿಳಿಯಾಗಿ ಬಂದು ಕೂತಿದ್ದಾಳೆ ಅವಳನ್ನ ಕಾಮದೃಷ್ಟಿಯಿಂದ ನೋಡಿದಂತೆ ನೋಡಿದ್ವಂತೆ ಆಗ ಅವಳು ಕೇಳ್ಕೊಂಡು ಅದೇ ಹೊತ್ತಿಗೆ ಈ ಅರಣಿ ಮಥನದಲ್ಲಿ ಆ ತೇಜಸ್ಸಿನಿಂದ ಬೆಂಕಿಯಿಂದ ಹೊರಗೆ ಬಂದವರು ರುದ್ರದೇವರು ಅದನ್ನ ಕೇಳ್ಕೊಳ್ತಾಳೆ ಸ್ವಾಮಿ ನಿಜವಾಗ್ಲೂ ನನ್ನ ಮೇಲೆ ಪ್ರೇಮ ದೃಷ್ಟಿ ಇತ್ತ ನಿನಗೆ ಇದ್ದದ್ದೇ ಆಗಿದ್ದರೆ ನನ್ನ ಆ ಹೆಸರು ಇಡಬೇಕು ನೀವು ಅದಕ್ಕೆ ಶುಕ ಅವಳು ಶುಕಿಯಾಗಿ ಬಂದಿದ್ದು ಅದರ ವೃತ್ತಿಗೋಸ್ಕರವಾಗಿ ಶುಕ ಅಂತ ಹೆಸರಿ ಬಿಟ್ಟಿತ್ತು ಈ ಚರಿತ್ರೆ ಗೊತ್ತಿಲ್ಲದೆ ಇರುವ ಅದು ಆಂಧ್ರ ಹಿಂದಳದವರು ಏನೇ ಮಾಡಿಬಿಡ್ತಾರೆ ಮೈಯೆಲ್ಲ ನೀಲಿ ಹಸುರು ಬಣ್ಣ ಕೊಳೆದು ಬಿಟ್ಟು ಹಾಕಿ ಮಾಡಬಾರದು ಮಾಡಿಬಿಡ್ತಾರೆ ಇದು ಯಾವುದೂ ಇರಲಿಲ್ಲ ಅವರು ಶ್ಯಾಮ್ ಶಾಮಂಗಂ ಅಂತಂದಿದ್ದಾರೆ ಶ್ಯಾಮಂ ಸದಾಪಿ ಈಚ್ಛ ವಯೋಹಂ ಅಪೀಚ್ಛ ವಯೋಂಗಲಕ್ಷ್ಮಿಯ ಸ್ತ್ರೀಣಾಮ್ ಮನೋಜ್ಞಂ ರುಚಿರಸ್ಮಿತೇನ ಭಾಗವತ ಹೇಳುತ್ತೆ ಅವ್ರು ಮೂಗು ಕಣ್ಣು ಬಾಯಿ ಅದ್ಭುತ ಇಪ್ಪತ್ತೆಂಟು ಲಕ್ಷಣ ಸಂಪನ್ನವಾದಂತಹ ಅದ್ಭುತ ಶರೀರ ಅವರಂತೂ ಮಹಾವಿರಕ್ತರು ಕಪ್ಪಾಗಿದ್ದರಂತೂ ಹೊರಗಡೆಯಲ್ಲಿ ಓಡಾಡ್ತಾ ಇರೋರು ಹೇಗಿರ್ತಾರೆ ಕೌಪ್ಯನಾದಿಗಳನ್ನು ಧಾರಣ ಮಾಡಿಕೊಂಡು ಯತಿಶರೀರಾಗಿ ವಿರಕ್ತ ಅತ್ಯಂತ ವಿರಕ್ತರಾಗಿ ಭಗವತೋತ್ತಮರು ಜೀವನ್ಮುಕ್ತರು ಹರಿದಾಡಿಕೊಂಡಿದ್ದರು ಅವರ ಅಕ್ರಮದಿಂದಾಗಿ ಅಲ್ಲಿ ಬಂದಿದ್ದವರು ಅಂತಂತಾರೆ ಅಂದರೆ ಸುಖಾಂತ ಹೆಸರಿಡಲಿಕ್ಕೆ ಕಾರಣ ಇದು ಆದರೆ ಆ ಅಪ್ಸರಾಸ್ತ್ರೀ ಸುಖಿಯಾಗಿ ಬಂದಿದ್ದು ಅವಳ ಮೇಲೇನೋ ದೇವರಿಗೆ ಮೋಹ ಬಂದು ಹೋಯಿತು ಕಾಮ ಬಂದು ಅಂತ ಹೀಗೆಲ್ಲ ತೋರಿಸಿಕೊಂಡಷ್ಟೆ ಯಾರಿಗೆ ತತ್ವಜ್ಞಾನಕ್ಕೆ ಯಾರು ಅಯೋಗ್ಯರು ಅವ್ರಿಗೆ ಆ ರೀತಿಯಲ್ಲೆಲ್ಲ ಬೈರಿಕ್ಕೋಸ್ಕರವಾಗಿ ಅದನ್ನೆಲ್ಲ ಕೆಟ್ಟದ್ದು ಈ ಹೇಳಬಾರದು ಹಾಸ್ಪಿಟಲಲ್ಲಿ ತುಂಬ ನೋವಾಗತ್ತೆ ಇವತ್ತ ಕೆಲಸ ನಡೀತಾ ಇದೆ ಈ ಹೊತ್ತಿಗೆ ಹೀರಾ ನೀಚರು ಆದರೆ ಆ ನೀಚರು ಇರ್ತಾರೆ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ರು ಯಾರು ಇರ್ತಾರೆ ಅಂತ ನೀಚರು ಯಾರ ತಮ್ಮ ತತ್ವಜ್ಞಾನಕ್ಕೆ ಅಯೋಗ್ಯರು ಯಾರು ಇರ್ತಾರೆ ಅಂತ ಯಾರನ್ನು ಕೇಳಿದ್ರೆ ಹೇಳಬೇಕಾಗತ್ತಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೆ ಇವತ್ತು ನೋಡಿದ್ದು ಅದು ಅವತಾರ ಮಾಡಿದ ತಕ್ಷಣವೇ ಅದು ಕೆಟ್ಟ ಅವ್ಯಭಿಚಾರದಿಂದ ಹುಟ್ಟುಬಿಡ್ತು ಕೂಸ್ತು ಒಂದು ನೀಲಿ ಕಪ್ಪಾಗಿತ್ತಂತ ಬೇರೆ ಬಾಯಿ ತೆಗೆದ್ರ ಕ್ರಾ ಕ್ರಾ ಅಂತ ಧ್ವನಿ ಬರ್ತಿತ್ತಂತೆ ಅದಕ್ಕೆ ಅವರಪ್ಪ ಪರಾಚರಣರು ಹೆಸರಿಟ್ರಂತೆ ಇದಕ್ಕೆ ವಾಯಸ ಅಂತ ಕಾಲಕ್ರಮದಿಂದ ಅದು ವ್ಯಾಸ ಅಂತ ಆಯ್ತು ಅಂತ ಶ್ರೀಶಃ ಕೇಳ ಹ ದ್ರೋಹ ಮಾಡ್ತಾ ಮಾಡ್ತಾ ಮದ್ದುರಾಯರಿಗೆ ದ್ರೋಹ ಮಾಡ್ತಾ ಮಾಡ್ತಾ ಒಂದು ಗುಂಪು ಗುಂಪು ಮಾಡಿಕೊಂಡಿದ್ದಾರೆ ಬಹಳ ನೀಚಲು ಶಂಕರ ಕಿಂಕರ ಅಂತ ಈ ಶಂಕರನ ಅನುಯಾಯಿಗಳು ಬಹಳ ನೀಚಲು ಸ್ವಭಾವಕ್ಕೆ ತಕ್ಕಂತೆ ನಡ್ಕೊಡ್ತಾ ಇದ್ದಾರೆ ಅವರು ದೈತ್ಯರು ಅಂತಂದ ಮೇಲೆ ಅದನ್ನು ನಡೀದೇಬೇಕು ಅಂತವರು ಇದ್ದಾರೆ ಎಂದು ಹೇಳಿತ್ತು ಹಯಗ್ರೀವ ರೂಪ ಇದೆ ಅದು ಕತ್ತೆ ಅದು ಕುದುರೆ ಕತ್ತೆ ಹಿಂದುಗಡೆಯಿಂದ ಬಂದುಬಿಟ್ಟು ಕಳತಂದಲ್ಲಿ ಹುಕ್ಕಿ ತಿನ್ನುಬಿಟ್ಟು ಕಡಲೆ ಮಡ್ಡಿ ತಿನ್ನುಬಿಟ್ಟು ಹಿಂದುಗಡೆಯಿಂದ ಕೆನಿಯತ್ತೆ ಎಂಥ ನೀಚರಿ ಇವತ್ತಿಗೂ ಇದ್ದಾರೆ ಇರ್ತಾರೆ ಅವ್ರಿಗದೇ ಯೋಗ್ಯ ತಸ್ಮಿಂದು ದೇವಶೋಭನಂ ಸ್ಯಾ ಅಂತ ಅವ್ರಿಗೆ ಯೋಗ್ಯನೇ ಅವ್ರು ಹಾಗೇ ತಿಳ್ಕೊಳ್ಬೇಕು ಹಾಗೆ ಹಾಳಾಗಬೇಕು ಅವರು ನಾವು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಕೂತಿರಬಾರ್ದು ನಮ್ಮ ಕೈಯಲ್ಲಿ ಏನಾಗುತ್ತೆ ಆ ಪ್ರಯತ್ನ ಮಾಡಬೇಕು ನಾವು ಅದನ್ನು ಕೇಳಿದಾಗ ನೋವು ಆಗುತ್ತೆ ಅದಕ್ಕೆ ಏನಾರ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಪ್ರತಿಭಟನೆ ಮಾಡಬೇಕು ಅದು ಇದರ ಪ್ರತಿಭಟನೆ ಇದ್ದಂಥ ಅದು ಆಗಿ ಹಿಂಸೆಲ್ಲೇ ಅವಷ್ಟು ಮಾಡಲಿಕ್ಕೆ ಆಗೋಲ್ಲ ಇದರ ನಂತರ ಯಾರು ಮಾಡಬೇಕಲ್ಲ ಮತ್ತೆ ಆ ಕ್ರಮದಿಂದಾಗಿ ನಮ್ಮಲ್ಲಿ ಸಾತ್ವರು ಪಾಪ ಮಾಡ್ತಾ ಇದ್ದಾರೆ ಆ ಕೆಲಸ ನಮ್ಮಲ್ಲಿ ಹುಡುಗರುಗಳೆಲ್ಲ ಅದನ್ನೆಲ್ಲ ತೆಗೆದುಹಾಕಿ ಈ ರೀತಿಯೆಲ್ಲ ನಮಗೆ ಈ ಹಿಂದೂ ಸಮಾಜಕ್ಕೆ ಯಾರು ಅತ್ಯಂತ ಪೂಜ್ಯರು ಭಗವದ್ಗೀತಾದಿಗಳನ್ನು ಯಾರು ಕೊಟ್ಟರೋ ಅಂಥವರಿಗೂ ಕೂಡ ಅಪಚಾರ ವಿಶೇಷವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಗ ತೋರಿಸಿಕೊಡ್ತಾ ಇರುವ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ ಕೆಲವರು ನಮ್ಮಲ್ಲೂ ಅಂಥವರು ಇದ್ದಾರೆ ಈಗ ಪ್ರೋತ್ಸಾಹಗಳನ್ನು ಕೊಡಬೇಕಷ್ಟೇನೇ ಅದು ಅಂದರೆ ಆ ಕ್ರಮದಿಂದಾಗಿ ಇಲ್ಲಿ ಶುಕಾಚಾರ್ಯರ ಬಗ್ಗೆ ವೇದವ್ಯಾಸದೇವರ ಬಗ್ಗೆ ಬಹಳ ಅಪಚಾರ ಮಾಡುವವರು ಇದ್ದೇ ಇದ್ದಾರೆ ಆ ಕಾಲಕ್ಕೆ ಇರ್ತಾರೆ ಎಲ್ಲ ಕಾಲಕ್ಕೂ ಇರ್ತಾರೆ ವೇದವ್ಯಾಸದೇವರು ಮಾತಿನ ಮೇಲೆ ಆಚಾರ್ಯರ ವಚನದ ಮೇಲೆ ಇನ್ನಷ್ಟು ಭಕ್ತಿ ಶ್ರದ್ಧೆ ಹೆಚ್ಚಾಗುತ್ತೆ ಎಲ್ಲಾ ಕಾಲಕ್ಕೂ ಅಯೋಗ್ಯರಿರ್ತಾರೆ ಆ ಕ್ರಮದಿಂದಾಗಿ ಆ ಅಯೋಗ್ಯರು ಅಕಾಮಯನ್ನ ಕಾಮುಕವತ್ಸ ಭುತ್ವ ತಯಾರ್ಚಿತಸ್ಥಂ ಶುಕನಾಮಧೇಯಂ ಚಕ್ರೇಹ್ಯ ಸ್ತನಯಂ ಸದೃಷ್ಟ ವಿಮೋಹನ್ ತತ್ವಮಾರ್ಗೇಶು ಅಯೋಗ್ಯಾನ ಅಂದರೆ ತತ್ವಜ್ಞಾನ ಪಡಲೇಬಾರದು ಯಾವ ಸರಿ ಅಂತ ಹೇಳ್ಬಾರ್ದು ಅನ್ಕೊಂಡು ಕತೆ ಹೇಳ್ತಾರ ದೃಷ್ಣ ಏನು ಕಥೆನೂ ಗೊತ್ತಿಲ್ಲ ಅಪೇ ದೀಕ್ಷ ಸಾಯೋವಾಗಿ ಕೇಳ್ಕೊಂಡಂತ ಭಾರೀ ನಾರಾಯಣ ದ್ವೇಷಿ ಎಷ್ಟು ದ್ವೇಷ ಅಂದರೆ ಆ ಕಡೆ ಕೇಳ್ಕೊಂಡಂತ ವಿಜೇಂದ್ರ ಸ್ವಾಮಿಗಳವ್ರನ್ನ ಏನೋ ಕರೆಸಿ ಕೇಳಿದೆ ಅಂತ ಬೇರೆ ಅಂತಾನು ಏನು ಏನು ತಿಳ್ಕೊಳ್ಳಿ ನಾನು ಇನ್ನೂ ಗೊಂದಲ ಇದೆ ನೀನು ತಿಳ್ಕೊಂಡು ಸರಿ ಇದೆ ನೀನು ಹಾಗೆ ತಿಳ್ಕೋಬೇಕು ನೀನು ಹಾಗೆ ತಿಳ್ಕೊಳ್ಳದೇ ಇದ್ರೆ ಹೇಗೆ ಅಂತ ಹೇಳಿ ತಿಳ್ತವ್ರು ವಿಜೇಂದ್ರ ಸ್ವಾಮಿಗಳವರು ಹಾಗೆ ತಿಳ್ಕೊಳ್ಳಿ ನಿನ್ನ ಲೋಕಕ್ಕೆ ಹೋಗ್ಬೇಕಾ ನೀನು ಹಾಗೆ ತಿಳ್ಕೊ ನಿನ್ನ ಸ್ವರೂಪಕ್ಕೆ ಮ್ಯಾಚ್ ಆಗೋದು ಅದೇನೇ ನೀನು ಅದನ್ನೇ ತಿಳ್ಕೊ ನಾವೆಲ್ಲ ಹೇಳಿದ್ವಿ ನಾವು ಸಮರ್ಥನೆ ಮಾಡಿದ್ದೀನಿ ನೀನು ಅದೇನು ತಿಳ್ಕೊಬೇಡ ನೀನೇನು ತಿಳ್ಬೇಕು ಅದನ್ನೇ ತಿಳ್ಕೋ ಅಂದನಂತೆ ಅಂದರೆ ಆ ಕ್ರಮದಲ್ಲಿ ವಿಜೇಂದ್ರ ಸ್ವಾಮಿಗಳಂತಹ ಆಹಿರಿಯರು ಪರಿವರ್ತನೆ ಮಾಡಿಬಿಟ್ಟಿದ್ದರೆ ಎಷ್ಟು ದೊಡ್ಡ ಗೌರವ ಇರೋದು ವಿಜೇಂದ್ರ ಸ್ವಾಮಿಗಳವರಿಗೆ ಎಷ್ಟು ಜನ ಟರ್ನ್ ಮಾಡಿಬಿಟ್ರು ಅಂತ ದೇವರಿಗೆ ಅದು ಮಧ್ಯರಾಯಿ ಆ ಕಾಲಕ್ಕೆ ಎಟ್ ಮಾಡಬಹುದಾಗಿತ್ತು ಎಷ್ಟು ಜನ ಟರ್ನ್ ಆದರ್ನ್ ಮಾಡೋದು ದೊಡ್ಡದಲ್ಲ ಇವತ್ತು ಪರಿವರ್ತನೆ ಮಾಡೋದು ಅಂತ ಏನಿದೆಯಲ್ಲ ಕನ್ವರ್ಷನ್ ಅನ್ನೋದು ಅದು ಅಯೋಗ್ಯರ ಬುದ್ಧಿ ಸ್ವರೂಪದಲ್ಲಿ ಯಾರು ಯೋಗ್ಯರೋ ಅವರಿಗೆ ಕೊಳಕು ಸಂಬಂಧ ಬಂದಿದೆ ಅದನ್ನು ಕಳಿಬೇಕಷ್ಟೇ ಅವರವರ ಸ್ವರೂಪಕ್ಕೆ ತಕ್ಕಂತೆ ಯಾರು ಅವರವರ ಯೋಗ್ಯತೆಯನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ವರ್ತನೆ ಮಾಡ್ತಾನೆ ಒಳ್ಳೆ ವೈದ್ಯ ಅದು ಹಾಗೆ ನಡ್ಕೊಳ್ಬೇಕಾದ ಅದು ಭಗವಂತ ತೋರಿಸಿಕೊಟ್ಟಿದ್ದ ಆ ಕಂಬ ಪ್ರಾಣದೇವರು ಆಚಾರ್ಯರು ಅದನ್ನು ತೋರಿಸಿಕೊಟ್ಟು ಮುಂದಿನ ಜ್ಞಾನಗಳೆಲ್ಲ ಅದನ್ನು ಅನಿಸಲು ಮಾಡಿದರು ಕಂಡುಕೊಂಡವರಿಗೆಲ್ಲ ಬೀದಿಯಲ್ಲಿ ಹೋಗಿ ಕೂತ್ಕೊಂಡು ಬರಬಾರ್ದು ತತ್ವಜ್ಞಾನವನ್ನು ಎಲ್ಲರಂದರವರಿಗೆಲ್ಲ ಹೇಳ್ಕೊಂಡು ಬರಬಾರ್ದು ನಿಜವಾದ ನಮ್ಮ ಸಿದ್ಧಾಂತ ಇದು ಕೆಲವು ಪದ್ಯಗಳನ್ನು ಹೇಳಿ ಈ ಅಧ್ಯಾಯವನ್ನು ಸಂಹಾರ ಮಾಡ್ತಾರೆ ಆ ಮಹಾಭಾರತ ಆದಿಪರ್ವದಿಂದ ಭಾರತ ನಿರ್ಣಯವನ್ನು ಕೊಡ್ತಾರೆ ಹನ್ನೊಂದನೇ ಅಧ್ಯಾಯದಿಂದ ನಾಳೆ ದಿವಸಕ್ಕೆ ಹತ್ತನೇ ಅಧ್ಯಾಯದ ಉಪಸಂಹಾರ ಮಾಡಿ ಮಂತ್ರಾಲಯ ಪ್ರಮುಖಗಳು ಇದರ ಸಾರಾಂಶವನ್ನು ಏನು ಹೇಳಿದರು ಪ್ರಾಪ್ತನ ಭಾವ ಸಂಗ್ರಹದಲ್ಲಿ ನೋಡ್ತಾ ದೇವರು ನಾಳೆ ಮಾಡಿ ಶ್ರೀಕೃಷ್ಣ ಅರ್ಪಣೆ ಹರಿ